ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರ ಭಗವತ್ಪಾದರ ಚರಣಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಚರಣತರಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮಾರ ಚರಣತರಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಕೃತಿಯಾದ ಶ್ರೀಮದ್ಭಗವದ್ಗೀತೆಯ ಸಾರ ಮತ್ತು ಪ್ರಧಾನ ಉಪದೇಶಗಳು ಇದನ್ನ ನಾವು ನೋಡ್ತಾ ಇದ್ದೇವೆ ಸಾರ ಅದರಲ್ಲಿ ಈಗಾಗಲೇ ಮೂರು ನಾವು ನೋಡಿದ್ದೇವೆ ಹದಿನೈದು ಅಧ್ಯಾಯಗಳನ್ನು ಇನ್ನು ಇವತ್ತು ಹದಿನಾರನೇ ಅಧ್ಯಾಯವನ್ನು ನೋಡೋಣ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಹದಿನಾರನೇ ಅಧ್ಯಾಯದಲ್ಲಿ ಒಂದರಿಂದ ನಾಲ್ಕು ಶ್ಲೋಕಗಳು ಜ್ಞಾನದಿಂದ ಮುಕ್ತನಾಗಿ ಕೃತಕೃತ್ಯನಾಗುವವನಿಗೆ ಇರಬೇಕಾದ ದೈವ ಸಂಪತ್ತನ್ನು ತಿಳಿಸುವುದಕ್ಕೆಂದು ಭಗವಂತ ಹೀಗೆ ಹೇಳಿದ ಅಂದರೆ ಇದರಲ್ಲಿ ದೈವಾಸುರ ಸಂಪದ್ ವಿಭಾಗಯೋಗ ಅಂತೇಳಿದು ಅಧ್ಯಾಯ ಹದಿನಾರನೇದು ಯಾವ್ಯಾವುದು ದೈವಿ ಸಂಪತ್ತುಗಳು ಯಾವ್ಯಾವುದು ಆಸುರಿ ಸಂಪತ್ತುಗಳು ಅಂದರೆ ಒಳ್ಳೆಯ ಗುಣಗಳು ಯಾವುವು ದುರ್ಗುಣಗಳು ಯಾವುವು ಅಂತ ಈಗ ಮೊದಲಿಗೆ ಒಳ್ಳೆಯದನ್ನು ಹೇಳ್ತಾನೆ ಅಂಜಿಕೆ ಇಲ್ಲದಿರುವುದು ಹೆದರಿಕೆ ಇಲ್ಲದಿರುವುದು ಅಂತಃಕರಣ ಶುದ್ಧಿ ಜ್ಞಾನಯೋಗಗಳಲ್ಲಿ ನೆಲೆ ನಿಂತಿರುವುದು ದಾನ ದಮ ಅಂದರೆ ಇಂದ್ರಿಯ ಯಜ್ಞ ವೇದಾಧ್ಯಯನ ತಪಸ್ಸು ರುಜುತೆ ಅಂದರೆ ಸರಳತೆ ಅಥವಾ ನೇರವಾಗಿರುವಿಕೆ ವಕ್ರವಾಗಿ ಇಲ್ಲದಿರುವಿಕೆ ನೇರ ನಡತೆ ಅಹಿಂಸೆ ಸತ್ಯ ಅಕ್ರೋಧ ಕ್ರೋಧ ಕೋಪ ಇಲ್ಲದಿರುವಿಕೆ ಸನ್ಯಾಸ ಶಮ ಸನ್ಯಾಸ ಅಂದರೆ ಬಿಟ್ಟು ಬಿಡುವಿಕೆ ಯಾವುದನ್ನು ಫಲದಾಸೆಯನ್ನು ಕರ್ಮ ಮಾಡುವಾಗ ಫಲದಾಸೆಯನ್ನು ಬಿಟ್ಟು ಬಿಡುವಂಥದ್ದು ಶಮ ಅಂದರೆ ಮನಸ್ಸಿನ ನಿಗ್ರಹ ಚಾಡಿಯನ್ನು ಹೇಳುವ ಸ್ವಭಾವವು ಪಿಶುನತೆ ಇಲ್ಲದಿರುವಿಕೆ ಆ ಪಿಶುನಾಥ ಭೂತಗಳಲ್ಲಿ ದಯೆ ಭೂತ ದಯೆ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳಲ್ಲಿ ದಯೆ ಅಂತೇಳಿ ಜೀವಿಗಳಲ್ಲಿ ಸಹಜೀವಿಗಳಲ್ಲಿರ್ಬೋದು ಇತರ ಚಂಚಲತೆ ಇಲ್ಲದಿರುವುದು ಅಚಂಚಲತ್ವ ಮಾರ್ಧವಂ ಅಂದರೆ ಮೃದುತ್ವ ಆಮೇಲೆ ಹ್ರೀಹಿ ಲಜ್ಜೆ ನಾಚಿಕೆ ಇರುವಿಕೆ ಯಾವುದರಲ್ಲಿ ನಾಚಿಕೆ ಇರಬೇಕು ಆ ವಿಷಯದಲ್ಲಿ ನಾಚಿಕೆ ಇರಬೇಕು ನಾಚಿಕೆ ಬಿಟ್ಟು ಮಾಡಬಾರ್ದು ಯಾವುದನ್ನು ಅಂತೇಳಿ ಚಾಪಲ್ಯವಿಲ್ಲದಿರುವಿಕೆ ಚಪಲತೆ ಹೆಚ್ಚಾದ ಚಪಲತೆ ಇಲ್ಲದಿರುವಿಕೆ ಪ್ರಗಲ್ಭನಾಗಿರುವುದು ಅಂದರೆ ಪ್ರೌಢತ್ವದಿಂದ ವರ್ತಿಸತಕ್ಕಂಥದ್ದು ಕ್ಷಮೆ ಕ್ಷಮಾ ಗುಣ ಗುಣ ಧೈರ್ಯ ಶುಚಿತ್ವ ಅಂದರೆ ಅಂತರಂಗ ಬಹಿರಂಗ ಶುದ್ಧಿ ಅದ್ರೋಹ ದ್ರೋಹ ಬಗೆಯ ಇರತಕ್ಕಂಥದ್ದು ಯಾರಿಗೂ ಕೂಡ ಅಭಿಮಾನವಿಲ್ಲದಿರುವಂಥದ್ದು ನಾನು ನನ್ನದು ನಾನು ಮಾಡಿದ್ದು ಇದು ನನ್ನದು ಏನತಕ್ಕಂಥ ಅಭಿಮಾನ ಇಲ್ಲದಿರತಕ್ಕಂಥದ್ದು ಇವೆಲ್ಲವೂ ದೈವ ಸಂಪತ್ತಿಗಾಗಿ ಹುಟ್ಟಿದವನಿಗೆ ಉಂಟಾಗ್ತವೆ ದರ್ಪ ಅತ್ಯ ಕ್ರೋಧ ಕಟುವಾದ ಮಾತು ಅಜ್ಞಾನ ಇವು ಆಸುರ ಸಂಪತ್ತಿಗಾಗಿ ಹುಟ್ಟಿರುವವನಿಗೂ ಇನ್ನು ಐದನೇ ಶ್ಲೋಕ ಈ ಎರಡರಲ್ಲಿ ದೈವಸಂಪತ್ತಿನಿಂದ ಮೋಕ್ಷ ಉಂಟಾಗ್ತದೆ ಆಸುರ ಸಂಪತ್ತಿನಿಂದ ಬಂಧ ಉಂಟಾಗ್ತದೆ ಬಿಡುಗಡೆ ಮೋಕ್ಷ ಅಂತ ಹೇಳಿದರೆ ಬಂಧ ಅಂತ ಹೇಳಿದರೆ ಬಂಧನ ನಿನಗೆ ದೈವ ಸಂಪತ್ತಿರುವುದರಿಂದ ನೀನು ಚಿಂತಿಸಬೇಕಾದಿಲ್ಲ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಧೈರ್ಯ ಕೊಡ್ತಾನೆ ಭಯವನ್ನು ಇತಾನೆ ನೀನು ದೈವ ಸಂಪತ್ತಿನವ ಆರರಿಂದ ಹದಿನೆಂಟು ಶ್ಲೋಕಗಳವರೆಗೆ ಈ ಲೋಕದಲ್ಲಿ ಸೃಷ್ಟಿಯಾಗಿರುವ ಪ್ರಾಣಿಗಳಿಗೆಲ್ಲ ಈ ಎರಡರಲ್ಲಿ ಒಂದು ಸಂಪತ್ತಿ ಇರುತ್ತದೆ ಆಸರು ಸಂಪತ್ತನ್ನು ಬಿಟ್ಟರೆ ಮಾತ್ರ ಆಧ್ಯಾತ್ಮ ಅಥವಾ ಅಧ್ಯಾತ್ಮ ಸಾಧನವು ಅಳವಡುತ್ತದೆ ಆದ್ದರಿಂದ ಆ ಸಂಪತ್ತನ್ನು ವಿವರಿಸಿ ಹೇಳ್ತೇನೆ ಕೇಳು ಯಾವುದನ್ನು ಬಿಡಬೇಕು ಅದನ್ನು ಹೇಳ್ತೇನೆ ಅದನ್ನು ಬಿಟ್ಟರೆ ಮಾತ್ರ ಅಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಸುರು ಸಂಪತ್ತಿನವರಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕೆಂಬುದು ತಿಳಿದಿರುವುದಿಲ್ಲ ಕಿಂ ಕರ್ಮ ಕಿಂ ಕರ್ತವ್ಯಂ ಕಿವ್ ಅಕರ್ತವ್ಯಂ ಕಿಂಕರ್ಮ ಕಿವಕರ್ಮ ಏಕಿ ಏತಿ ಮೋಹಿತ ಅವರಿಗೆ ಗೊತ್ತಿರುವುದಿಲ್ಲ ಮೋಹಿತರಾಗಿರ್ತಾರೆ ಅವರಲ್ಲಿ ಶುಚಿತ್ವವಿರುವುದಿಲ್ಲ ಅಂದರೆ ಅಂತರಂಗ ಶುಚಿತ್ವ ಇರುವುದು ಬಹಿರಂಗ ಶುಚಿತ್ವ ಇರುವುದು ಶೌಚ ಅಂತ ಹೇಳಿದರೆ ಅರ್ಥಶೌಚ ಹಣಕಾಸಿನ ವ್ಯವಹಾರಗಳಲ್ಲಿ ಶುದ್ಧಿ ಹಾಗೆ ಎರಡರಲ್ಲಿ ಕೂಡ ಆಚಾರವಿರುವುದಿಲ್ಲ ಸತ್ಯವಿರುವುದಿಲ್ಲ ಈ ಜಗತ್ತಿನಲ್ಲಿರುವವರೆಲ್ಲ ಅಸತ್ಯವಂತರಿಂದ ಅವರು ಭಾವಿಸ್ತಾರೆ ಎಲ್ಲರೂ ಕೂಡ ಮೋಸಗಾರರಿಗೆ ನಾವು ಮಾಡೋದ್ರಲೇನಿದೆ ಅಂತ ಅವರು ಹೇಳ್ತಾರೆ ಆಗಿತ್ತು ಸಮರ್ಥನೆ ಮಾಡ್ತಾರೆ ತಾವು ಮಾಡುವ ಮೋಸಕ್ಕೆ ಎಲ್ಲರೂ ಕೂಡ ಇದೇ ಮಾಡೋದು ಈ ರೀತಿಯಾಗಿ ಸಮರ್ಥನೆ ಕೊಟ್ಟು ಬಿಡ್ತಾರೆ ಎಲ್ಲರೂ ಯಾರಿಗೂ ಸಾಧ್ಯ ಇಲ್ಲ ಯಾವ ಹೇಳುವಾಗ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ ಹೇಳುವವರು ಇರು ಯಾಕಂದರೆ ಎಲ್ಲರೂ ಕಳ್ರೆ ನಾವೇನು ಅಂತೇಳಿ ಸಮರ್ಥನೆ ಮಾಡಿಬಿಡ್ತಾರೆ ತಾವು ಮಾಡುವುದಕ್ಕೆ ಹ್ಞೂ ಪ್ರಜೆಗಳು ಕಾಮಹೇತುವಿನಿಂದ ಹುಟ್ಟುವರೆಗೆ ಹೊರತು ಧರ್ಮ ಅಧರ್ಮವೆಂಬ ನಿಮಿತ್ತವಾಗಲಿ ಅದಕ್ಕೆ ಅನುಗುಣವಾಗಿ ಫಲವನ್ನು ಕೊಡುವ ಈಶ್ವರನಾಗಲಿ ಅಂದರೆ ಭಗವಂತನಾಗಲಿ ಇಲ್ಲ ಎಂದೇ ಅವರ ಭಾವನೆ ಎಲ್ಲ ಕಾಮನೆ ಕಾಮನಿಂದಲೇ ಹುಟ್ಟತಕ್ಕಂಥದ್ದು ಆಗತಕ್ಕಂಥದ್ದು ಎಲ್ಲವೂ ಕೂಡ ಭಗವಂತನಿಂದಾಗಿ ಅಲ್ಲ ಧರ್ಮ ಅಧರ್ಮಗಳಿಂದಾಗಿ ಎಲ್ಲ ಫಲಗಳು ಸಿಗತಕ್ಕಂಥದ್ದು ನಾವು ಮಾಡಿದರೆ ಸಿಗ್ತದೆ ಕೆಲಸ ಅಂಥೇಳಿ ಅವರ ಭಾವನೆ ಆಸುರಿ ಸಂಪತ್ತಿನವರದ್ದು ಕೇವಲ ಪುರುಷ ಪ್ರಯತ್ನ ಅಂತೇಳಿ ಸಹಾಯದ ಬಗ್ಗೆ ಅವರದ್ದು ಇಲ್ಲ ನಂಬಿಕೆ ಈ ದೃಷ್ಟಿಯನ್ನು ಅವಲಂಬಿಸಿ ಅವರು ಅಧ್ಯಾತ್ಮ ಸಾಧನವನ್ನೆಲ್ಲ ತ್ಯಜಿಸಿ ಪರಿಚ್ಛಿನ್ನ ಬುದ್ಧಿ ಉಳ್ಳವರಾಗಿ ಅಂದರೆ ಪ್ರತ್ಯೇಕ ಬುದ್ಧಿಯುಳ್ಳವರಾಗಿ ಅಂದರೆ ಅವರಿಗೆ ಅದರಲ್ಲಿ ನಂಬಿಕೆ ಇಲ್ಲ ಎಲ್ಲ ನಾವು ಮಾಡಿದರೆ ಸುಮ್ಮನೆ ದೇವರು ಅಂತ ಹೇಳಿದರೆ ಎಲ್ಲ ಪುರುಷ ಪ್ರಯತ್ನ ದೇವರನ್ನು ನಂಬಿದರೆ ಆಗಲಿಕ್ಕಿಲ್ಲ ದೇವರನ್ನು ನಂಬಬೇಡಿ ದೇವರು ಧರ್ಮ ಎಲ್ಲ ಸುಮ್ಮನೆ ನಾವು ಮಾಡಿದರೆ ಉಂಟು ಯಾವುದಾದರೂ ಈ ರೀತಿಯಾದ ವಾದ ಇದು ಆಸುರಿ ಸಂಪತ್ತು ಇದು ದುರ್ಗುಣ ಈ ದೃಷ್ಟಿಯನ್ನು ಅವಲಂಬಿಸಿ ಅವರು ಅಧ್ಯಾತ್ಮ ಸಾಧನವನ್ನೆಲ್ಲ ತ್ಯಜಿಸಿ ಅವರಲ್ಲಿ ಯಾಕೆ ಸುಮ್ಮನೆ ಏನು ಕೆಲಸ ಇಲ್ಲದವರಿಗೆ ಅಂಥೇಳಿ ಪರಿಚ್ಛಿನ್ನ ಬುದ್ಧಿ ಉಳ್ಳವರಾಗಿ ಪ್ರತ್ಯೇಕ ಬುದ್ಧಿ ಉಳ್ಳವರಾಗಿ ಪ್ರತ್ಯೇಕತೆ ಅವರಿಗೆ ಅವರಿಗೆ ಸಮಷ್ಟಿ ಭಾವ ಇಲ್ಲ ವ್ಯಷ್ಟಿ ಭಾವ ಲೋಕಕ್ಷಯಕಾರಕವಾದ ಉಗ್ರ ಕರ್ಮಗಳಲ್ಲಿ ನಿರತರಾಗಿರ್ತಾರೆ ನಮ್ಮವರು ಮಾತ್ರ ಉಳಿಬೇಕು ನನ್ನ ಕುಟುಂಬದವ್ರು ಉಳಿಬೇಕು ನಮ್ಮ ಧರ್ಮದವರು ಉಳಿಬೇಕು ನಮ್ಮ ದೇಶದವ್ರು ಉಳಿಬೇಕು ಅಥವಾ ಮನುಷ್ಯರು ಮಾತ್ರ ಉಳಿಬೇಕು ಈ ರೀತಿಯಾಗಿ ವಿಭಾಗ ಮಾಡಿರತಕ್ಕಂಥ ಬುದ್ಧಿ ಸಮಷ್ಟ ಲೋಕ ಸಮಷ್ಟಿ ಲೋಕದ ಹಾಗಾಗಿ ಅವರು ಲೋಕಕ್ಷಯಕಾರಕವಾದ ಉಗ್ರ ಕರ್ಮಗಳಲ್ಲಿಯೇ ನಿರತರಾಗಿರ್ತಾರೆ ಅವರ ಕಾಮವು ಎಂದಿಗೂ ಪೂರೈಸುವ ಅವರು ಏನು ಬಯಸಿರ್ತಾರೋ ಅದು ಎಂದೆಂದಿಗೂ ಶತಾಯಗತಾಯ ಈಡೇರುವುದಕ್ಕೆ ಸಾಧ್ಯವಿಲ್ಲ ಆ ರೀತಿಯಾದಂತಹ ಕಾಮನೆ ಭಗವಂತನು ಅದನ್ನು ನೆರವೇರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅದನ್ನು ಈಡೇರಲಿಕ್ಕೆ ಬಿಡುವುದಿಲ್ಲ ಅವರು ದಂಭ ಅಭಿಮಾನ ಇವುಗಳಿಂದ ಕೂಡಿ ಕೆಟ್ಟ ಸಂಕಲ್ಪದಿಂದ ಪಾಪ ಮಾರ್ಗದಲ್ಲಿ ಗೊತ್ತಾಗಿ ನಡೀತಾ ಇರ್ತಾರೆ ಗೊತ್ತಿದ್ದು ನಡೀತಾ ಇರ್ತಾರೆ ಅವರ ಯೋಚನೆಯು ಅಷ್ಟಿಷ್ಟಲ್ಲ ಅದು ಸಾಯುವವರೆಗೂ ಮುಗಿಯದೇ ಇರುತ್ತದೆ ಕಾಮವೇ ಅವರಿಗೆ ಮುಖ್ಯ ಪುರುಷಾರ್ಥ ನೂರಾರು ಆಶೆಗಳ ಹಗ್ಗೆಗಳ ಬೀಗಿತಕ್ಕೆ ಸಿಕ್ಕಿ ಕಾಮಕ್ರೋಧಗಳಲ್ಲಿಯೇ ನಿಂತು ಅನ್ಯಾಯದಿಂದಲೇ ಧನ ಸಂಪಾದನೆಯನ್ನು ಮಾಡಿಕೊಂಡು ಭೋಗಿಸುವುದಕ್ಕೆ ಹವಣಿಸ್ತಾ ಇರ್ತಾರೆ ಈ ಧನವು ಸಿಕ್ಕಿತು ಇದು ಸಿಕ್ಕಬೇಕು ಈ ನನ್ನ ಕಲ್ಪನೆಯನ್ನು ಈಡೇರಿಸಿಕೊಳ್ಳುವೆನು ಇವರನ್ನು ಗೆದ್ದೇನು ಉಳಿದವರನ್ನು ಗೆಲ್ಲಬೇಕು ಈ ಹಗೆಯನ್ನು ಕೊಂದೆ ಉಳಿದವರನ್ನು ಕೊಲ್ತೇನೆ ನಾನು ಎಲ್ಲರನ್ನೂ ಆಳ್ತೇನೆ ನಾನು ಎಲ್ಲಾ ಭೋಗಗಳನ್ನು ಅನುಭವಿಸುತ್ತಾ ಇದ್ದೇನೆ ನಾನು ಸಿದ್ಧನು ಬಲವಂತನು ಸುಖಿಯು ಧನಾಢ್ಯನು ಧನಿಕನು ಸತ್ಕುಲ ಪ್ರಸೂತನು ಒಳ್ಳೆಯ ಕುಲದಲ್ಲಿ ಹುಟ್ಟಿದವ ನನಗೆ ಸಮಾನರಾದವರು ಯಾರಿದ್ದಾರೆ ನಾನು ಯಾಗ ಮಾಡ್ತೇನೆ ದಾನ ಮಾಡ್ತೇನೆ ಸುಖಪಡ್ತೇನೆ ಅಂತೇಳಿ ಅಜ್ಞಾನದಿಂದ ಅವರು ಎಲ್ಲ ಬಗೆಯಿಂದಲೂ ತಮ್ಮನ್ನು ತಾವೇ ಮೆಚ್ಚಿಕೊಳ್ಳುತ್ತಾ ಬಗೆ ಬಗೆಯ ಕೂಡಿ ಭೋಗಗಳಲ್ಲಿಯೇ ಪ್ರಸಕ್ತರಾಗಿ ದುರ್ಗತೆಯನ್ನು ಪಡಿತಾರೆ ಅವರು ಧನ ಮಾನ ಮದಗಳಿಂದ ಒಡಗೂಡಿ ಮಾಡುತ್ತಾ ಇರತಕ್ಕಂತಹ ಕರ್ಮಗಳು ಕೇವಲ ತೋರಿಕೆಯ ಕರ್ಮಗಳು ಆಡಂಬರದ ಕರ್ಮಗಳು ಅವರಿಗೆ ಅಹಂಕಾರ ಬಲ ದರ್ಪ ಕಾಮ ಕ್ರೋಧ ಇವೇ ಪ್ರಧಾನವಾದ ಆಶ್ರಯ ನನ್ನನ್ನು ಹಾಗೆ ಮಾಡುವುದೇ ಅವರ ಸ್ವಭಾವವಾದ್ದರಿಂದ ಯಾರನ್ನು ಭಗವಂತನನ್ನು ಹಾಗೆ ಮಾಡುವುದೇ ಅಂದರೆ ದ್ವೇಷಿಸುವಂಥದ್ದೇ ಅವರ ಸ್ವಭಾವವಾದ್ದರಿಂದ ತಮಗೂ ಮತ್ತೊಬ್ಬರಿಗೂ ಅಹಿತವನ್ನೇ ಮಾಡ್ತಾ ಇರ್ತಾರೆ ಅವರು ಯಾಕೆ ಹಾಗೆ ಮಾಡುವುದು ಯಾಕಂದರೆ ಈ ರೀತಿಯ ಗುಣಗಳು ಭಗವಂತನನ್ನು ಹಾಗೆ ಮಾಡಿದ ಭಗವಂತನನ್ನು ದ್ವೇಷಿಸಿದ ಹಾಗೆ ಅಹಂಕಾರ ಬಲ ದರ್ಪ ಕಾಮ ಕ್ರೋಧಗಳು ಇದ್ದರೆ ಅದು ಭಗವಂತನನ್ನೇ ದ್ವೇಷ ಮಾಡಿದ ಹಾಗೆ ಅಂತೇಳಿ ಇನ್ನು ಹತ್ತೊಂಬತ್ತರಿಂದ ಇಪ್ಪತ್ತು ಶ್ಲೋಕ ಹೀಗೆ ನನ್ನನ್ನು ದ್ವೇಷಿಸುತ್ತಿರುವ ಆ ಕ್ರೂರನ್ನು ಅವರಿಗೆ ತಕ್ಕ ಆಸುರ ಜನ್ಮಗಳಲ್ಲಿಯೇ ಮತ್ತೆ ಮತ್ತೆ ಹಾಕ್ತಾಯಿರ್ತೇನೆ ಅವರಿಗೆ ಪರಮಾತ್ಮ ಪ್ರಾಪ್ತಿ ಎಂಬುದು ಇಲ್ಲ ನೋಡಿ ಅದನ್ನೇ ಮಧ್ವಾಚಾರ್ಯರು ಹೇಳಿದ್ದು ನಿತ್ಯ ನಾರಕಿಗಳು ನಿತ್ಯ ಸಂಸಾರಿಗಳು ನಿತ್ಯ ಮುಕ್ತರು ಅಂತೇಳಿದ್ದನ್ನು ಅವರಿಗೆ ಪರಮಾತ್ಮ ಪ್ರಾಪ್ತಿ ಎಂಬುದಿಲ್ಲವೇ ಇಲ್ಲ ಅಂದರೆ ಬುದ್ಧಿ ಬರಲಿಕ್ಕೆ ಅಂತಲೇ ಇಲ್ಲ ಅವರು ಮಾಡೋದು ಅದನ್ನೇ ಹಾಗಾಗಿ ಇವರು ನಿತ್ಯ ನಾರಕಿಗಳು ನಿತ್ಯ ನರಕವನ್ನು ಅನುಭವಿಸ್ತಕ್ಕಂಥವರು ಅಥವಾ ನಿತ್ಯ ಸಂಸಾರಿಗಳು ಅಂದರೆ ನಿತ್ಯ ಬಂಧನಕ್ಕೊಳಗಾಗ್ತಕ್ಕಂಥವರು ಯಾವಾಗಲೂ ಅವರು ಬಂಧನದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅವರು ನಿತ್ಯ ಮುಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ ಬರಬರುತ್ತಾ ಹೆಚ್ಚು ಹೆಚ್ಚು ಕೆಟ್ಟ ಜನ್ಮಗಳಲ್ಲಿ ಹುಟ್ಟಿ ಕೊನೆಗೆ ಅವರು ಅನ್ಅತ್ಯಂತವಾಗಿ ಅಧಮಗತಿಯನ್ನು ಪಡೆಯುತ್ತಾರೆ ಕ್ರಿಮಿಕೀಟಾದಿಗಳಾಗಿ ಹುಟ್ಟುತ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಶ್ಲೋಕಗಳು ಕಾಮ ಕ್ರೋಧ ಲೋಭ ಈ ಮೂರು ನರಕಕ್ಕೆ ಕಾರಣವಾಗಿರುವ ಆಸುರ ಸಂಪತ್ತಿನ ಸಂಗ್ರಹ ಕಾಮಯೇಷ ಕ್ರೋಧ ರಜೋಗುಣ ಸಮುದ್ಭವ ಅಂತ ಹೇಳ್ತಾರೆ ಕಾಮಕ್ರೋಧ ಲೋಭ ತ್ರಿವಿಧಂ ನರಕ ಸೇವ ಅಂತೇಳಿ ಹೇಳಿದಾರೆ ಈ ಮೂರು ವಿಧವಾದದ್ದು ನರಕದ ದ್ವಾರ ಅಂತೇಳಿ ಕಾಮಕ್ರೋಧ ಲೋಭ ಕಾಮ ಅಂದರೆ ಆಸೆ ಬೈಕೆಗಳು ಕ್ರೋಧ ಅಂಥೇಳಿದರೆ ಸಿಟ್ಟು ಕೋಪ ಅಸಹನೆ ಲೋಭ ಅಂತೇಳಿ ಹೇಳಿದರೆ ಅತಿಯಾದಂತಹ ಆಸೆ ಲೋಭ ಅತಿ ಆಸೆ ದುರಾಸೆ ಇನ್ನೊಬ್ಬರ ಹಣಕ್ಕೆ ಆದ್ದರಿಂದ ವಿವೇಕ ಯಾದವನು ಈ ಮೂರನ್ನೂ ಬಿಟ್ಟು ತನ್ನ ಮುಕ್ತಿಗೆ ಕಾರಣವಾದ ಸಾಧನಗಳನ್ನು ಮಾಡಿಕೊಳ್ಳಬೇಕು ಕಾಮ ಕ್ರೋಧ ಲೋಭಗಳನ್ನು ಬಿಟ್ಟು ಇಪ್ಪತ್ತ ಮೂರರಿ ಇಪ್ಪತ್ತ್ನಾಲ್ಕು ಶ್ಲೋಕಗಳು ಶಾಸ್ತ್ರದಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಎಂಬುದನ್ನು ತಿಳಿಸಿರುತ್ತದೆ ಆದ್ದರಿಂದ ಅದನ್ನು ತಿಳಿದುಕೊಂಡು ಕರ್ಮವನ್ನು ಮಾಡಬೇಕು ಯಾರು ಶಾಸ್ತ್ರವಿಧಿಯನ್ನೇ ಕೈಬಿಟ್ಟು ಮನಸ್ಸಿಗೆ ತೋಚಿದಂತೆ ನಡೆಯುತ್ತಾರೋ ಅವರಿಗೆ ಇಲ್ಲಿಯೂ ಸುಖವಿಲ್ಲ ಅಲ್ಲಿ ಪರದಲ್ಲಿಯೂ ಮರಣಾನಂತರವೂ ಗತಿ ಇಲ್ಲ ಆದ್ರಿಂದ ನೀನು ಶಾಸ್ತ್ರವಿಧಾನದಂತೆಯೇ ಕರ್ಮವನ್ನು ಮಾಡುವಂಥದ್ದು ಒಳ್ಳೆಯದು ಅಂತೇಳಿ ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಭಗವಂತ ಇನ್ನು ಹದಿನೇಳನೇ ಅಧ್ಯಾಯ ಒಂದರಿಂದ ಆರು ಶ್ಲೋಕಗಳು ಶಾಸ್ತ್ರ ವಿಧಾನವನ್ನು ಅನುಸರಿಸಿ ಕರ್ಮವನ್ನು ಮಾಡಬೇಕೆಂದು ಭಗವಂತನು ಹೇಳಿದ್ದನ್ನು ಕೇಳಿ ಅರ್ಜುನನು ಇಂಥರಿಂದ ಭಗವಂತನೇ ಯಾರು ಶಾಸ್ತ್ರವಿಧಿಯ ಅರಿವಿಲ್ಲದೆ ಶ್ರದ್ಧೆಯಿಂದ ಶಿಷ್ಟಾಚಾರವನ್ನು ಅನುಸರಿಸಿ ಕರ್ಮವನ್ನು ಮಾಡ್ತಾರೋ ಅವರ ಕರ್ಮವು ಸಾತ್ವಿಕೋ ರಾಜಸವೋ ತಾಮಸವೋ ಇದಕ್ಕೆ ಶ್ರೀಕೃಷ್ಣ ಭಗವಂತ ಹೇಳಿದ ಉತ್ತರ ಏನು ಅಂತ ಹೇಳಿದರೆ ಅವರಿಗೆ ಜನರಿಗೆ ಉಂಟಾಗುವ ಅವರವರ ಸ್ವಭಾವಕ್ಕನುಸರಿಸಿ ಈ ಮೂರು ವಿಧವಾಗಿಯೂ ಆಗಬಹುದು ಯಾವುದು ಸಾತ್ವಿಕ ರಾಜಸ ತಾಮಸ ಆದ್ದರಿಂದ ಅವರವರ ಶ್ರದ್ಧೆಗನುಗುಣವಾಗಿ ಅವರವರ ಸ್ವಭಾವವನ್ನು ಗೊತ್ತುಪಡಿಸಿಕೊಳ್ಬೇಕು ಏಕೆ ಹೇಗೆಂದರೆ ಸಾತ್ವಿಕರು ದೇವತೆಗಳನ್ನು ರಾಜಸರು ಯಕ್ಷರಾಕ್ಷಸರನ್ನು ತಾಮಸರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ ಶಾಸ್ತ್ರವು ಹೇಳಿದ ರೀತಿಯನ್ನು ಲೆಕ್ಕಿಸದೆ ದಂಭಾಹಂಕಾರಗಳಿಂದ ಕೂಡಿ ಕಾಮರಾಗಬಲದಿಂದಲೇ ಶರೀರವನ್ನು ದಂಡಿಸುತ್ತಾ ಘೋರವಾದ ತಪಸ್ಸನ್ನು ಮಾಡುವವರು ಆಸುರ ನಿಶ್ಚಯದವರು ಆಸುರಿ ಧರ್ಮದವರು ಅಂತೇಳಿ ತಿಳಿಯಬೇಕು ರಾಕ್ಷಸಧರ್ಮ ಅಂತೇಳಿ ಏಳರಿಂದ ಇಪ್ಪತ್ತೆರಡು ಶ್ಲೋಕಗಳು ಇಪ್ಪತ್ತೆರಡನೇ ಶ್ಲೋಕದವರೆಗೆ ಆಹಾರ ಯಜ್ಞ ದಾನ ತಪಸ್ಸು ಇವೆಲ್ಲವೂ ಅವರವರ ಅಂತಸ್ತಿಗೆ ಮೂರು ಬಗೆಯಾಗಿರುತ್ತವೆ ಹೇಗೆ ಅಂತ ಹೇಳ್ತಾರೆ ಸತ್ವರ ಜಥಮ ಗುಣಗಳು ಗುಣತ್ರಯ ವಿಭಾಗ ಯೋಗ ಅಂತ ಹೇಳಿ ಸಾತ್ವಿಕರು ಆಯುಸ್ಸನ್ನು ಸತ್ವವನ್ನು ಬಲವನ್ನು ಆರೋಗ್ಯವನ್ನು ಸುಖವನ್ನು ಪ್ರೀತಿಯನ್ನು ಹೆಚ್ಚಿಸುವ ರಸವತ್ತಾದ ಜಿಡ್ಡಾದ ಗಟ್ಟಿಯಾದ ಹೃದಯಂಗಮವಾದ ಆಹಾರವನ್ನು ಮೆಚ್ಚುತ್ತಾರೆ ಆಯುಸ್ಸತ್ವಲಾರೋಗ್ಯಸುಖ್ರೀತಿವಿವರ್ಧನಾ ರಸ ಸ್ನಿಗ್ಧಾಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತೇಳಿ ಕೃಷ್ಣ ಉಪದೇಶ ಮಾಡ್ತಾನೆ ಶ್ರೀಕೃಷ್ಣ ಭಗವಂತ ಇನ್ನು ರಾಜಸರು ಬಹಳವಾಗಿ ಕಹಿ ಹುಳಿ ಅತ್ಯಮ್ಲವಣ ಲವಣ ಅತ್ಯುಷ್ಣ ತೀಕ್ಷ್ಣೂಕ್ಷ ವಿವಿಧಾಹಿ ಆಹಾರ ರಾಜಸಸ್ಯ ಎಷ್ಟ ಅಂತೇಳಿ ಕೃಷ್ಣ ಹೇಳ್ತಾನೆ ರಾಜಸರಿಗೆ ಯಾವುದಿಷ್ಟ ಕಹಿ ಹುಳಿ ಉಪ್ಪು ಬಿಸಿ ಖಾರ ಒಣಕಲು ನಾಲಿಗೆಯನ್ನು ಉರಿಸುವಂಥದ್ದು ಸ್ಪೈಸಿ ಮಸಾಲೆ ಇಂತಹ ದುಃಖಪ್ರದವಾದ ಆಹಾರವನ್ನು ಮೆಚ್ಚುತ್ತಾರೆ ತಾಮಸರು ಯಾತಯಾಮ ಗತರಸಂ ಪೂತಿ ಪರೀಷಿತಂಚ ಉಚ್ಛಿಷ್ಟ ಅಮೇಧ್ಯ ತತ್ತಾಮ ಸಮುದಾಹೃತ ಎಂಜಲು ತಂಗಳು ನಿನ್ನೆದು ಹಳಸಿದ್ದು ಕೊಳೆತದ್ದು ಇಂತಹ ಮುಂತಾದ ಕೆಟ್ಟ ಆಹಾರವನ್ನೇ ಮೆಚ್ಚುತ್ತಾರೆ ಫಲಾಕಾಂಕ್ಷೆ ಇಲ್ಲದೆ ಶಾಸ್ತ್ರದಲ್ಲಿ ವಿಧಿಸಿದೆ ಎಂಬ ಕಾರಣದಿಂದ ಸಾತ್ವಿಕರು ಯಜ್ಞವನ್ನು ಮಾಡ್ತಾರೆ ಶಾಸ್ತ್ರದಲ್ಲಿ ಹೇಳಿದೆ ಇದು ಕರ್ತವ್ಯ ನಾವು ಮಾಡಬೇಕು ಅಂಥೇಳಿ ಫಲಾಕಾಂಕ್ಷೆ ಇಲ್ಲದೆ ಯಾವುದೇ ಫಲವನ್ನು ಬಯಸದೆ ಶಾಸ್ತ್ರದಲ್ಲಿ ಹೇಳಿದೆ ವಿಧಿಸಿದೆ ಎಂಬ ಕಾರಣದಿಂದ ಸಾತ್ವಿಕರು ಯಜ್ಞವನ್ನು ಮಾಡ್ತಾರೆ ಫಲದ ಆಸೆಯಿಂದ ದಂಭದಿಂದ ಆಡಂಬರ ತೋರಿಕೆಗಾಗಿ ರಾಜಸರು ರಾಜಸ ಗುಣವುಳ್ಳವರು ಮಾಡ್ತಾರೆ ಯಜ್ಞವನ್ನು ಶ್ರದ್ಧೆ ಇಲ್ಲದೆ ಶಾಸ್ತ್ರವನ್ನು ಲೆಕ್ಕಿಸದೆ ಅಂಗವೈಕಲ್ಯವುಳ್ಳ ಯಜ್ಞವನ್ನು ತಾಮಸರು ಮಾಡ್ತಾರೆ ಅಂಗವೈಕಲ್ಯವುಳ್ಳ ಯಜ್ಞ ಅಂತ ಹೇಳಿದರೆ ಅಲ್ಲಿ ಶ್ರದ್ಧೆಯೂ ಇಲ್ಲ ಶಾಸ್ತ್ರವನ್ನು ಲೆಕ್ಕಿಸಲಿಲ್ಲ ಅಂದರೆ ಕ್ರಮ ಮಾಡಲಿಲ್ಲ ಆದರೆ ಅಂತಹ ಯಜ್ಞ ಅಂಗವೈಕಲ್ಯ ಅಂದರೆ ಯಜ್ಞದ ಯಜ್ಞವು ಸರ್ವಾಂಗ ಪರಿಪೂರ್ಣವಾಗಿ ಮಾಡಲಿಲ್ಲ ಬ್ರಹ್ಮ ಬ್ರಹ್ಮತ್ವ ಇರಲಿಕ್ಕಿಲ್ಲ ಅಲ್ಲಿ ಆಮೇಲೆ ಹೋತೃ ಅಧ್ವರಿ ಉದ್ಗಾತ್ರಗಳು ಸರಿಯಾಗಿರ್ಲಿಕ್ಕಿಲ್ಲ ಅಥವಾ ದಕ್ಷಿಣೆ ಇರಲಿಕ್ಕಿಲ್ಲ ಹ್ಞೂ ಯಾರಿಗೆ ಜರಿಗೆ ಸರಿಯಾದ ವ್ಯವಸ್ಥೆಗಳು ಹೀಗೆ ಯಾವುದಾದ್ರೂ ಒಂದು ಅಂಗ ಊನ ಅಥವಾ ಅನೇಕ ಅಂಗಗಳು ಊನವಾಗಿರತಕ್ಕಂಥ ಯಜ್ಞವನ್ನು ತಾಮಸರು ಮಾಡ್ತಾರೆ ತಪಸ್ಸೆಂಬುದು ಕಾಯಿಕ ವಾಚಿಕ ಮಾನಸಿಕ ಅಂಥೇಳಿ ಮೂರು ಬಗ್ಗೆ ಯಜ್ಞದ ಬಗ್ಗೆ ಹೇಳಿ ಆಯಿತು ಮೂರು ಬಗ್ಗೆ ಆಹಾರದ ಬಗ್ಗೆ ಆಯಿತು ಯಜ್ಞದ ಬಗ್ಗೆ ಆಯಿತು ಇನ್ನು ದಾನ ಮತ್ತು ತಪಸ್ಸು ಈಗ ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ ತಪಸ್ಸು ಎಂಬುದು ಕಾಯಿಕ ವಾಚಿಕ ಮಾನಸಿಕ ಅಂಥೇಳಿ ಮೂರು ಬಗೆ. ಕಾಯಿಕ ತಪಸ್ಸು ಅಂತ ಹೇಳಿದ್ರೇನು ಶಾರೀರಿಕವಾದಂಥದ್ದು ತಪಸ್ಸು ವಾಚಿಕ ಅಂದರೆ ಮಾತಿನಿಂದ ಮಾಡತಕ್ಕಂಥ ತಪಸ್ಸು ಮಾನಸಿಕ ಅಂತೇಳಿ ಮನಸ್ಸಿನಲ್ಲಿ ಮಾಡತಕ್ಕಂಥದ್ದು ಶಾರೀರಿಕ ತಪಸ್ಸು ಅಂದರೆ ಭಗವಂತನ ಸೇವೆಯನ್ನು ಮಾಡತಕ್ಕಂಥದ್ದು ಶಾರೀರಿಕವಾಗಿ ವಾಚಿಕವಾಗಿ ಅಂದರೆ ಬಾಯಿಯಿಂದ ಸ್ತೋತ್ರಾದಿ ಶ್ರವ ಶ್ರವಣಂ ಕೀರ್ತನಂ ಜೈವ್ ಇದು ಅರ್ಚನೆ ಇದರಲ್ಲಿ ಬರ್ತದೆ ಕಾಯಿಕ ತಪಸ್ಸಿನಲ್ಲಿ ಅರ್ಚನೆ ಮಾಡೋದಕ್ಕೆ ಶಾರೀರಿಕವಾಗಿ ಕೈಕಾಲುಗಳನ್ನು ಉಪಯೋಗಿಸಿ ನಾವು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ನೋಡಿ ಸ್ಮರಣೆ ಮಾನಸಿಕ ಜಪ ತಪಸ್ಸಾಗ್ತದೆ ಶ್ರವಣ ಕೀರ್ತನ ಇತ್ಯಾದಿಗಳು ಶ್ರವಣ ಕಾಯಿಕ ಶಾರೀರಿಕವಾದ ತಪಸ್ಸು ಕೀರ್ತನೆ ಅಂದರೆ ಹೇಳತಕ್ಕಂಥದ್ದು ಭಗವಂತನ ಕೀರ್ತನೆ ಮಾಡ್ತಕ್ಕಂಥದ್ದು ವಾಚಿಕ ತಪಸ್ಸಾಗ್ತದೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಪಾದಸೇವನೆ ಕಾಯಿಕ ತಪಸ್ಸು ಶಾರೀರಿಕವಾಗಿ ಮಾಡತಕ್ಕಂಥದ್ದು ವಿಷ್ಣುವಿನ ಪಾದಸೇವೆ ಮಾಡತಕ್ಕಂಥದ್ದು ಅರ್ಚನಂ ಇದು ಕೂಡ ಶಾರೀರಿಕ ಕಾಯಿಕ ತಪಸ್ಸು ಕಾಯ ಅಂದರೆ ಶರೀರ ಅರ್ಚನಂ ವಂದನಂ ಇದು ಕೂಡ ಕಾಯಿಕವೇ ದಾಸ್ಯಂ ದಾಸ್ಯ ಅಂದರೆ ಇಲ್ಲಿ ಮೂರು ಬರ್ತದೆ ಶಾರೀರಿಕವಾಗಿ ವಾಚಿಕವಾಗಿ ಮಾನಸಿಕವಾಗಿ ಸಖ್ಯಂ ಮಿತ್ರತ್ವ ಇದು ಕೂಡ ಹಾಗೆ ಮೂರು ಬಗೆಯಲ್ಲಿ ಬರ್ತದೆ ಆತ್ಮ ನಿವೇದನ ಹೀಗೆ ನವವಿಧವಾದ ಭಕ್ತಿ ಆತ್ಮ ನಿವೇದನೆ ಮಾಡಿಕೊಳ್ಳುವಂದರೆ ಎಲ್ಲವನ್ನು ಕಾಯಾವಾಚ ಕಾಯಿನ ವಾಚ ಮನಸ ಅವನಿಗೆ ತೊಡಗಿ ಸಮರ್ಪಣೆ ಮಾಡಿಕೊಳ್ಳುವ ಶರಣಾಗತಕ್ಕಂಥದ್ದು ಹೀಗೆ ತಪಸ್ಸು ಮೂರು ವಿಧ ಈ ಮೂರು ವಿಧವಾದ ತಪಸ್ಸನ್ನು ಹೆಚ್ಚಿನ ಶ್ರದ್ಧೆಯಿಂದ ಪದಾಪೇಕ್ಷೆ ಇಲ್ಲದೆ ಮಾಡುವವರು ಸಾತ್ವಿಕರು ತಮಗೆ ಸತ್ಕಾರವು ಮಾನವು ಪೂಜೆಯು ಸಿಕ್ಕಲಿ ಅಂಥೇಳಿ ದಂಭದಿಂದ ತಾವು ಇಷ್ಟು ಮಾಡ್ತಾಯಿದ್ದೇವೆ ಹೀಗೀಗೆ ಮಾಡ್ತಾ ಇದ್ದೇವೆ ನಮ್ಮನ್ನೆಲ್ಲರೂ ಹೊಗಳಬೇಕು ನಮಗೆ ಮರ್ಯಾದೆ ಹೆಚ್ಚು ಕೊಡಬೇಕು ಅಂತೇಳಿ ಹೇಳತಕ್ಕಂತಹ ಅಹಂಕಾರದಿಂದ ಮಾಡತಕ್ಕಂಥವರು ರಾಜಸರು ತತ್ವವನ್ನು ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ಸಾತ್ವಿಕರು ಇನ್ನು ಏನಾದರೂ ಫಲ ಸಿಗಬೇಕು ತಮಗೆ ಮರ್ಯಾದೆ ಅಂದರೆ ತಾವು ಹೀಗೆ ಮಾಡ್ತಾ ಇದ್ದೇವೆ ತಮಗೆ ಸತ್ಕಾರ ಮಾನ ಪೂಜೆ ಸಿಗಲಿ ಅಂತೇಳಿ ದಂಭದಿಂದ ಅಹಂಕಾರ ಮಾಡ್ತಕ್ಕಂಥವ್ರು ರಾಜಸರು ಆಡಂಬರ ತೋರಿಕೆಗೆ ನಾಲ್ಕು ಜನ ತಮ್ಮನ್ನು ಗುರುತಿಸಿ ತಾವು ಇಂಥವರು ಅಂಥವ್ರು ಅಂಥೇಳಿ ತಮ್ಮನ್ನು ಹೊಗಳಬೇಕು ತಮಗೆ ಗೌರವ ಮಾನ ಮರ್ಯಾದೆ ಕೊಟ್ಟು ತಮ್ಮನ್ನು ಪೂಜಿಸಬೇಕು ಅಂತೇಳಿ ಹೇಳ್ತಕ್ಕಂಥವ್ರು ದಂಭದಿಂದ ಮಾಡ್ತಕ್ಕಂಥವ್ರು ರಾಜಸರು ತತ್ವವನ್ನು ಅರಿಯದೆ ತಮ್ಮ ಸಂಕಟವನ್ನು ಲೆಕ್ಕಿಸದೆ ತಮಗೂ ಕಷ್ಟ ಆಗ್ತಾ ಕ್ಲೇಶ ಆಗ್ತಾಯಿದೆ ಅದನ್ನು ಕೇರ್ ಮಾಡೋದಿಲ್ಲ ಲೆಕ್ಕ ಮಾಡಕ್ಕೆ ತಕ್ಕ ಕೊಡೋದಿಲ್ಲ ತತ್ವ ಯಥಾರ್ಥ ಏನು ಅಂತೇಳಿ ಕೂಡ ತಿಳ್ಕೊಂಡಿಲ್ಲ ಅಥವಾ ಮತ್ತೊಬ್ಬರಿಗೆ ತೊಂದರೆ ಆಗಲಿ ಉದ್ದೇಶದಿಂದ ಆ ಉದ್ದೇಶದಿಂದ ಮಾಡ್ತಕ್ಕಂಥವ್ರು ತಾಮಸರು ಅಂತಹ ತಪಸ್ಸು ಇನ್ನೊಬ್ಬರಿಗೆ ಏನೊಂದು ಪ್ರಯೋಗ ಮಾಡ್ತಾರೆ ಇನ್ನೊಬ್ಬರಿಗೆ ತೊಂದರೆ ಅಥವಾ ತಮಗೂ ತುಂಬ ಕಷ್ಟ ಆಗ್ತಾಯಿದೆ ನಿಜವಾಗಿ ಹೇಗೆ ಮಾಡಬೇಕಂತ ಗೊತ್ತೂ ಇಲ್ಲ ತಪ್ಪಾಗಿ ಮಾಡ್ತಾ ಇದ್ದಾರೆ ಅಂತಹ ತಪಸ್ಸು ತಾಮಸ ಅಂತೇಳಿ ಆಗ್ತದೆ ಅದು ಇನ್ನೊಬ್ರಿಗೆ ತೊಂದರೆ ಮಾಡತಕ್ಕಂಥ ತಪಸ್ಸು ದೇಶ ಕಾಲ ಪಾತ್ರವರಿತು ಮಾಡತಕ್ಕದ್ದು ಎಂಬ ಒಂದೇ ಕಾರಣದಿಂದ ಪ್ರತ್ಯುಪಕಾರವನ್ನು ಬಯಸದೇ ದಾನ ಮಾಡುವವರು ಸಾತ್ವಿಕರು ಈಗ ದಾನದ ತ್ರಿವಿಧವನ್ನು ಹೇಳ್ತಾರೆ ಯಜ್ ಆಹಾರ ಯಜ್ಞ ತಪಸ್ಸು ದಾನ ದಾನದಲ್ಲಿ ಸಾತ್ವಿಕ ರಾಜಸ ತಾಮಸ ಹೇಗೆ ಅಂಥೇಳಿ ಸಾತ್ವಿಕ ದಾನ ಅಂತೇಳಿ ಹೇಳಿದರೆ ದೇಶ ಕಾಲ ಪಾತ್ರವನ್ನು ಅರಿತು ಮಾಡತಕ್ಕಂಥದ್ದು ಅಂದರೆ ದೇಶ ಅಂದರೆ ಎಲ್ಲಿ ದಾನ ಮಾಡಬೇಕು ಅದಕ್ಕೊಂದು ನಿಯಮ ಇದೆ ಎಲ್ಲೆಲ್ಲೋ ದಾರಿಯಲ್ಲಿ ಸಿಕ್ಕ ಸಿಕ್ಕಲ್ಲಿ ಮಾಡೋದಲ್ಲ ದಾನ ಕಾಲ ಯಾವ ಕಾಲದಲ್ಲಿ ಮಾಡಬಹುದು ಅದಕ್ಕೊಂದು ನಿಯಮ ಇದೆ ಹ್ಞೂ ರಾತ್ರಿಯೋ ಹ್ಞೂ ಎಷ್ಟೋ ಎಷ್ಟೆಷ್ಟೋ ಹೊತ್ತಿಗೋ ಮಧ್ಯಾಹ್ನದ ದಾನ ಮಾಡುವಂಥದ್ದಲ್ಲ ದೇಶ ಕಾಲ ಆಮೇಲೆ ಪಾತ್ರ ಅಂದರೆ ಯೋಗ್ಯತೆ ಯಾರಿಗೆ ದಾನ ಮಾಡಬೇಕು ಮೋಸಗಾರರಿಗೆ ದಾನ ಮಾಡೋದಲ್ಲ ಯಾರೋ ಮುಸ್ಕು ಹಾಕಿಕೊಂಡು ಬಂದಿರ್ತಾರೆ ಭಾನುವೇಷ ಧರಿಸಿ ಬಂದಿರ್ತಾರೆ ನಿಜವಾಗಿ ಕೋಟಿಗಟ್ಟಲಿ ನಿಜವಾಗಿ ಬೇಕಷ್ಟು ಇರ್ತದೆ ಅವರಿಗೆ ಕೈಕಾಲು ಸರಿ ಇರ್ತದೆ ಆದರೂ ಕೈ ಕುಂಟರಂತೆ ಕಿರುಳು ಕಿರುಡ್ರಂತೆ ಹಿರುಡ್ರಂತೆ ಬರ್ತಾರೆ ಹಾಗಾಗಿ ಅಂಥವ್ರಿಗೆ ಕೊಡೋದಲ್ಲ ಅದರಿಂದ ಅದರಿಂದ ನಮಗೆ ಫಲ ಇಲ್ಲ ಅಥವಾ ಅದು ತಪ್ಪು ಕೂಡ ಕೈಕಾಲು ಸರಿ ಇರೋರಿಗೆ ಕೊಡುವಂಥದ್ದು ಕೂಡ ಏನು ಗತಿ ಇಲ್ಲದವರು ಹ್ಞೂ ಏನು ಕಷ್ಟ ನಿಜವಾಗಿ ಇರ್ತಕ್ಕಂಥವ್ರು ತಿಳಿದು ದೇಶ ಕಾಲ ಪಾತ್ರವನ್ನು ಅರಿತು ಮಾಡತಕ್ಕಂಥದ್ದು ಪ್ರತ್ಯುಪಕಾರವನ್ನು ಬಯಸದೇ ಮಾಡ್ತಕ್ಕಂಥದ್ದು ಅವರು ಪುನಃ ನಮಗೆ ಕೊಡಬೇಕು ಅಂಥೇಳಿ ಬಯಸದೇ ಮಾಡತಕ್ಕಂಥದ್ದು ಅದು ಸಾತ್ವಿಕ ಇನ್ನು ಪ್ರತ್ಯುಪಕಾರವನ್ನು ಬಯಸಿ ಅಥವಾ ಯಾವುದಾದ್ರೊಂದು ಫಲದ ಆಕಾಂಕ್ಷೆಯಿಂದ ನನಗೆ ಒಟ್ಟರೆ ಪುಣ್ಯ ಸಿಗ್ತದೆ ಅಥವಾ ಅವರು ನನಗೆ ಸಹಾಯ ಮಾಡ್ತಾರೆ ಇವತ್ತು ನಾನು ಅವರಿಗೆ ಸಹಾಯ ಮಾಡಿದರೆ ಅಂಥೇಳಿ ಸಂಕಟ ಪಟ್ಟುಕೊಂಡು ಕಷ್ಟದಿಂದ ದಾನ ಮಾಡತಕ್ಕಂಥವರು ರಾಜಸರು ಅಯ್ಯೋ ಕೊಡಬೇಕಲ್ಲ ಕೊಡದೆ ಉಪಾಯ ಇಲ್ಲ ಅಂಥೇಳಿ ಕೊಡುವವರು ಇನ್ನು ದೇಶಕಾಲ ಪಾತ್ರಗಳನ್ನು ಲೆಕ್ಕಿಸದೆ ಅನಾದರಿಂದ ಶ್ರದ್ಧೆಯಿಲ್ಲದೆ ಹೀಯಾಳಿಸಿ ನಿಂದಿಸಿ ಬೈದು ಮುಖಕ್ಕೆ ಎಸೆದು ಬಿಡೋದು ನಾಯಿಗೆ ಹಾಕಿದಾಗ ಹಾಕೋದು ದಾನ ಹೀಯಾಳಿಸಿ ಬೈದು ತೆಗಳಿ ಅವಮಾನಿಸಿ ಅಥವಾ ಏನೋ ಕೊಂಕ ನುಡಿಗಳನ್ನು ದಾನ ಮಾಡುವವರು ತಮಾಷೆ ಮಾಡಿಕೊಂಡು ದಾನ ಮಾಡುವವರು ಅವರು ತಾಮಸರು ಇದು ಮೂರು ರೀತಿಯ ದಾನ ಇಪ್ಪತ್ತ ಮೂರರಿಂದ ಇಪ್ಪತ್ತೆಂಟರವರೆಗೆ ಶ್ಲೋಕಗಳು ಯಜ್ಞ ತಪಸ್ಸುಗಳನ್ನು ಓಂ ತತ್ ಸತ್ ಎಂಬ ಬ್ರಹ್ಮದ ಮೂರು ನಾಮಗಳ ಉಚ್ಚಾರಣೆ ಪೂರ್ವಕವಾಗಿ ಮಾಡುವುದರಿಂದ ಓಂ ತತ್ ಸತ್ ಅಂತೇಳಿ ಓಂ ತತ್ ಸತ್ ಅಂತೇಳಿ ಹೇಳಿದರೆ ಮುಗಿತಲ್ಲಿ ಏನದು ಬ್ರಹ್ಮದ ಮೂರು ನಾಮಗಳು ಇದು ಪರಬ್ರಹ್ಮದ ದೇವರ ಮೂರು ಹೆಸರುಗಳು ಯಜ್ಞ ತಪಸ್ಸುಗಳನ್ನು ಈ ಮೂರು ನಾಮಗಳ ಉಚ್ಚಾರಣೆ ಪೂರ್ವಕವಾಗಿ ಮಾಡೋದರಿಂದ ಅವು ಅಂಗ ಅಂಗವಿಗುಣವಾಗಿದ್ದರೂ ಕೂಡ ನಾಮೋಚ್ಚಾರಣೆಯ ಮಹಿಮೆಯಿಂದಾಗಿ ಸಗುಣವಾಗಿ ಮಾರ್ಪಡ್ತವೆ ಪರಿಪೂರ್ಣತೆ ಬರ್ತದೆ ಅಪರಿಪೂರ್ಣವಾಗಿದ್ದರೂ ಲೋಪ ಆಗಿದ್ರು ಕೂಡ ಅಂದರೆ ಮನುಷ್ಯ ಸಹಜವಾದ ಲೋಪ ಗುತ್ತಿಲ್ಲದೆ ಆಗಿದ್ದರೂ ಕೂಡ ಅವುಗಳು ಸರಿಯಾಗ್ತದೆ ಓಂ ತತ್ಸತ್ ಅಂತೇಳಿ ಹೇಳಿಬಿಟ್ರೆ ಹಾಗಾಗಿ ಕೊನೆಗೆ ಅದನ್ನು ಹೇಳ್ತಕ್ಕಂಥದ್ದು ಓಂ ತತ್ಸತ್ ಅಂಥೇಳಿ ಯಜ್ಞ ದಾನ ತಪಸ್ಸುಗಳನ್ನು ಮಾಡುವಾಗ ಆದರೆ ಇದಕ್ಕೆ ಮುಖ್ಯವಾಗಿ ಶ್ರದ್ಧೆ ಶ್ರದ್ಧೆಯಿಲ್ಲದೆ ಮಾಡಿದ ಯಜ್ಞದಾನ ತಪಸ್ಸುಗಳು ಅಸತ್ ಎನಿಸ್ತವೆ ಏಕೆಂದರೆ ಇವುಗಳಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಯಾವ ಫಲವೂ ಇಲ್ಲ ಇದು ಹದಿನೇಳನೇ ಅಧ್ಯಾಯದ ಸಾರ ಇನ್ನು ಹದಿನೆಂಟನೇ ಅಧ್ಯಾಯದ ಸಾರವನ್ನು ಶ್ರೀ ಶ್ರೀ ಸತ್ಯನಾಮಂದೇಶ್ವರ ಸುದ್ದಿ ಸಾಧಕರ ಅಥವಾ ಜನಸಾಮಾನ್ಯರ ಏಳಿಗೆಗಾಗಿ ಉಪದೇಶಿಸ್ತಾರೆ ಹದಿನೆಂಟನೇ ಅಧ್ಯಾಯ ಕೊನೆಯದ್ದು ಭಗವದ್ಗೀತೆಯದ್ದು ಒಂದರಿಂದ ಹನ್ನೆರಡು ಶ್ಲೋಕಗಳು ಅರ್ಜುನ ಕೇಳ್ತಾನೆ ಎಲೆ ಹೃಷಿಕೇಶನೇ ಹೃಷಿಕ ಅಂದರೆ ಇಂದ್ರಿಯ ಈಶಾಂದರೆ ಒಡೆಯ ಇಂದ್ರಿಯಗಳು ಒಡೆಯ ನಮ್ಮ ಇಂದ್ರಿಯಗಳು ಸಚೇತನವಾಗಿ ಸಜೀವವಾಗಿ ಕೆಲಸ ಮಾಡತಕ್ಕಂಥದ್ದು ಆತನ ದಯೆಯಿಂದಾಗಿ ಹಾಗಾಗಿ ಆತ ಹೃಷಿಕೇಶ ಜೀವಂತಿಕೆ ಅವನಿಂದಾಗಿರ್ತಕ್ಕಂಥ ನಮ್ಮೊಳಗಿರತಕ್ಕಂಥ ಚೈತನ್ಯ ಶಕ್ತಿ ಕಣ್ಣು ಕಿವಿ ಮಗು ನಾಲ್ಕು ಚರ್ಮಗಳು ಕೆಲಸ ಮಾಡಬೇಕಿದ್ದರೆ ಅವನು ಬೇಕು ಹಾಗಾಗಿ ಆತ ಹೃಷಿಕೇಶ ಎಲೆ ಹೃಷಿಕೇಶನೇ ಮಧುಸೂದನನೇ ಮಧು ಎಂಬ ರಾಕ್ಷಸನನ್ನು ಕೊಂದವನೇ ಮಧುಸೂದನ ಹ್ಮ್ ಸನ್ಯಾಸ ತ್ಯಾಗಗಳ ತತ್ವವನ್ನು ವಿಂಗಡಿಸಿ ಹೇಳು ಅಂತೇಳಿ ಹದಿನೆಂಟನೇದು ಅಧ್ಯಾಯ ಸರ್ವಕರ್ಮ ಸನ್ಯಾಸ ಅಂತ ಹೇಳಿ ಅಂತೇಳಿ ಆಗ ಭಗವಂತ ಹೇಳ್ತಾನೆ ಅರ್ಜುನನೇ ಕಾಮ್ಯ ಕರ್ಮಗಳನ್ನು ಬಿಡುವುದನ್ನು ಸನ್ಯಾಸವೆಂದು ನೋಡಿ ಸನ್ಯಾಸ ಕಾಮ್ಯ ಕರ್ಮಗಳನ್ನು ಬಿಡುವಂಥದ್ದು ಅಂದರೆ ಕಾಮನೆ ಫಲಾಪೇಕ್ಷೆಯಿಂದ ಮಾಡ್ತಕ್ಕಂಥ ಕರ್ಮಗಳು ಯಾವಿವೆ ಅವುಗಳನ್ನು ಬಿಡ್ತಕ್ಕಂಥದ್ದು ಎದುರು ಚಾಭ ಸಂತುಷ್ಟನಾಗಿರ್ತಕ್ಕಂಥ ಸಿಕ್ಕಿದ್ದರಲಿ ಫಲದಲ್ಲಿ ಅನು ತೃಪ್ತಿಯನ್ನು ಹೊಂದುವಂಥದ್ದು ಇಂಥ ಫಲ ಬೇಕು ಅಂತೇಳಿ ಬಯಸಿ ಇಂಥ ಕರ್ಮವನ್ನು ಮಾಡುವಂಥದ್ದು ಅಲ್ಲ ಸನ್ಯಾಸ ಅಂತ ಹೇಳಿದರೆ ಫಲವನ್ನು ಬಯಸದೇ ಕರ್ಮವನ್ನು ಮಾಡ್ತಕ್ಕಂಥದ್ದು ಕಾಮ್ಯ ಕರ್ಮಗಳನ್ನು ಬಿಡತಕ್ಕಂಥದ್ದು ಈಗ ಉದಾಹರಣೆಗೆ ಕಾಮ್ಯ ಕರ್ಮಗಳು ಅಂದರೆ ಸಂಕಲ್ಪ ರಹಿತ ಸ ಸಂಕಲ್ಪ ಇದ್ದು ಮಾಡತಕ್ಕಂಥ ಕರ್ಮಗಳು ಅಂದರೆ ಇಂತಹ ಸಂಕಲ್ಪ ಸಿದ್ಧಿಗಾಗಿ ಇಂಥ ಕರ್ಮವನ್ನು ಮಾಡ್ತೇನೆ ಅಂತೇಳಿ ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಕಾವ್ಯ ಕಾಮ್ಯಕರ್ಮ ಅಂದರೆ ನಿತ್ಯ ಕರ್ಮ ಮಾಡ್ಬೋದು ಅದು ಯಾವುದೇ ಕಾಮನೆಯಿಂದ ಮಾಡುವುದಲ್ಲ ನಿತ್ಯ ಕರ್ಮ ಆತ್ಮನ ಉದ್ಧಾರಕ್ಕಾಗಿ ಲೋಕಕ್ಷೇಮಕ್ಕಾಗಿ ಮಾಡ್ತಕ್ಕಂಥದ್ದು ನಿತ್ಯ ಕರ್ಮ ಇನ್ನು ನೈಮಿತ್ತಿಕ ಕರ್ಮ ಅಂಥೇಳಿದರೆ ಯಾವುದೇ ಹಬ್ಬ ಹರಿದಿನಗಳ ದಿವಸ ಆಯಾ ಯೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥ ಕರ್ಮ ಅದು ನೈಮಿತ್ತಿಕ ಆ ನಿಮಿತ್ತವಾಗಿ ಅದನ್ನು ಮಾಡ್ಬೋದು ಆದರೆ ಫಲಾಪೇಕ್ಷೆ ಇದ್ದು ಮಾಡಬಾರ್ದು ಅಂತೇಳಿ ಕಾಮ್ಯ ಕರ್ಮ ಅಂತ ಹೇಳಿದರೆ ಯಾವುದೋ ಒಂದು ಕಾಮನೆಯಿಂದ ಯಾವುದೋ ಒಂದು ಉದ್ದೇಶವನ್ನು ಈಡೇರಿಸ್ಕೊಳ್ಳಲಿಕ್ಕೆ ಮಾಡ್ತಕ್ಕಂಥದ್ದು ಒಂದು ಹರಕೆ ಹೇಳ್ತಕ್ಕಂಥ ಒಂದು ಸೇವೆ ಮಾಡಿಸ್ತಕ್ಕಂಥದ್ದು ಯಾವುದೊಂದು ಉದ್ದೇಶಕ್ಕಾಗಿ ಯಾವ ಉದ್ದೇಶ ವೈಯಕ್ತಿಕ ಉದ್ದೇಶಕ್ಕಾಗಿ ಲೋಕಹಿತಕ್ಕಾಗಿ ಮಾಡಬಹುದು ಹಾಗಾಗಿ ಕಾಮ್ಯಕರ್ಮಗಳನ್ನು ಬಿಡುವುದನ್ನು ಸನ್ಯಾಸ ಅಂತೇಳಿ ಹೇಳ್ತಾರೆ ಸರ್ವಕರ್ಮ ಫಲತ್ಯಾಗವನ್ನು ತ್ಯಾಗ ಅಂತೇಳಿ ಹೇಳ್ತಾರೆ ಎಲ್ಲ ಕರ್ಮಗಳ ಫಲವನ್ನ ಬಿಡ್ತಕ್ಕಂಥದ್ದು ಅದು ತ್ಯಾಗ ಯಾವುದೇ ಕರ್ಮವನ್ನು ಮಾಡಲಿ ಯಾವ ಕಾಮ್ಯಕರ್ಮವೇ ಆಗಿರ್ಬೋದು ಬೇರೆ ಯಾವುದೇ ಕರ್ಮವೇ ಆಗಿರ್ಬೋದು ಏನನ್ನು ಕೂಡ ಫಲತ್ಯಾಗ ಅಂದರೆ ಸರ್ವಕರ್ಮಗಳ ಫಲವನ್ನು ಕೂಡ ಬಯಸದೇ ಇರತಕ್ಕಂಥದ್ದು ಅದು ತ್ಯಾಗ ಅಂತೇಳಿ ಕರೀತಾರೆ ಸನ್ಯಾಸ ಮತ್ತು ತ್ಯಾಗಿ ಎರಡು ಶಬ್ದಗಳಿಗೂ ಬಿಡುವುದೆಂಬ ಒಂದೇ ಅರ್ಥ ಇದೆ ಆತ್ಮಜ್ಞಾನಿ ಅಲ್ಲದ ಮುಮುಕ್ಷುವು ಕರ್ಮವನ್ನು ಬಿಡಲೇಬೇಕೆಂದು ಕೆಲವರು ಹೇಳ್ತಾರೆ ಆತ್ಮಜ್ಞಾನಿ ಅಲ್ಲ ಆದರೆ ಮುಮುಕ್ಷು ಮೋಕ್ಷಾಕಾಂಕ್ಷಿ ಅವನು ಕೂಡ ಕರ್ಮವನ್ನು ಬಿಡಲೇಬೇಕು ಎಂದು ಕೆಲವರು ಹೇಳ್ತಾರೆ ಯಜ್ಞದಾನ ತಪೋ ರೂಪವಾದ ನಿತ್ಯ ಕರ್ಮಗಳನ್ನು ಬಿಡಬಾರದು ಅಂತ ಮತ್ತೆ ಕೆಲವರು ಹೇಳ್ತಾರೆ ಇಲ್ಲಿ ನನ್ನ ನಿಶ್ಚಯ ಏನು ಅಂತೇಳಿ ಭಗವಂತ ಹೇಳ್ತಾನೆ ಯಜ್ಞದಾನ ತಪಸ್ಸುಗಳನ್ನು ಬಿಡಬಾರದು ಅವುಗಳನ್ನು ಸಂಘ ಸಂಘತ್ಯಾಗ ಫಲತ್ಯಾಗ ಪೂರಕವಾಗಿ ಮಾಡಿದರೆ ಚಿತ್ತಶುದ್ಧಿ ಆಗ್ತದೆ ಯಜ್ಞ ದಾನ ತಪಸ್ಸು ವೇದೋಕ್ತವಾಗಿರ್ತಕ್ಕಂಥದ್ದು ಅವುಗಳನ್ನು ಬಿಡಬಾರದು ಅವುಗಳನ್ನು ಸಂಘ ಸಂಘದ ತ್ಯಾಗ ಮತ್ತು ಫಲದ ತ್ಯಾಗ ಪೂರ್ವಕವಾಗಿ ಮಾಡಿದರೆ ಸಂಘತ್ಯಾಗ ಅಂದರೆ ಅವುಗಳಿಗೆ ಒಂದು ನಮಗೆ ಸಂಘ ಇರಬಾರ್ದು ಸಂಘ ಅಂದರೆ ಏನು ಅವುಗಳ ಬಂಧನ ನಮಗಿರಬಾರ್ದು ನಂಟು ನಮಗಿರಬಾರ್ದು ಅದರ ಲೇಪ ನಮಗಿರಬಾರ್ದು ನಾನು ಮಾಡಿದ್ದೇನೆ ನಾನು ಮಾಡ್ತೇನೆ ಯಜ್ಞದಾನ ತಪಸ್ಸನ್ನು ಎನ್ನುವಂತಹ ಭಾವನೆ ನಮಗೆ ಬರಬಾರ್ದು ಕೇವಲ ಶಾಸ್ತ್ರ ವಿಧಿ ಕರ್ತವ್ಯ ನನ್ನದು ಮಾಡಬೇಕಿದ ನಾನು ಎಂಬ ಭಾವದಿಂದ ಮಾಡಬೇಕೆ ಹೊರತು ನಾನು ಅದನ್ನೆಲ್ಲ ಮಾಡುವವೋ ನಾನು ಅಂಥವೋ ಇಂಥವೋ ಎನ್ನುವ ಅಭಿಮಾನ ಬರಬಾರ್ದು ಅದು ಸಂಗತ್ಯಾಗ ಫಲತ್ಯಾಗ ಅದರ ಫಲವನ್ನು ಬಯಸಬಾರ್ದು ಯಜ್ಞ ದಾನ ತಪಸ್ಸನ್ನು ಮಾಡಿದ್ದೇನೆ ನನಗೆ ಒಳ್ಳೆಯದಾಗ್ತದೆ ಹ್ಞೂ ನನಗೆ ಪುಣ್ಯ ಬರ್ತದೆ ನಾನು ಅಂಥವ್ನಾಗ್ತೇನೆ ಇಂಥವ್ನಾಗ್ತೇನೆ ಎಂಬ ಫಲವನ್ನು ಬಯಸಬಾರ್ದು ಹೀಗೆ ಸಂಗತ್ಯಾಗ ಫಲತ್ಯಾಗಪೂರ್ವಕವಾಗಿ ಮಾಡಿದರೆ ಚಿತ್ತಶುದ್ಧಿ ಆಗ್ತದೆ ಆ ಕರ್ಮಗಳನ್ನು ಅವಿವೇಕದಿಂದ ಬಿಟ್ಟರೆ ತಾಮಸ ತ್ಯಾಗವಾಗ್ತದೆ ಅದು ತ್ಯಾಗ ಎಂಥ ತ್ಯಾಗ ಅದು ತಾಮಸ ತ್ಯಾಗ ಮಾಡಬೇಕಾದ್ದನ್ನು ಮಾಡದೇ ಇದ್ದರೆ ಅವು ಕ್ಲೇಷದಾಯಕವೆಂದು ಕಷ್ಟ ಆಗ್ತದೆ ಅಂತೇಳಿ ಬಿಟ್ಟರೆ ರಾಜಸ ತ್ಯಾಗವಾಗ್ತದೆ ಅವಿವೇಕದಿಂದ ಬಿಟ್ಟರೆ ತಾಮಸ ತ್ಯಾಗ ವಿವೇಚನೆ ಇಲ್ಲದೆ ಗೊತ್ತಿಲ್ಲದೆ ವಿವೇಚನೆ ಮಾಡದೆ ಬಿಟ್ಟರೆ ಅದೇ ಅದು ವಿವೇಚನೆ ಎಲ್ಲ ಉಂಟು ಗೊತ್ತುಂಟು ಮಾಡಬೇಕು ಅಂತೇಳಿ ಆದರೂ ಅದು ಕಷ್ಟ ಆಗ್ತದೆ ನನಗೆ ಅಂಥೇಳಿಬಿಟ್ರೆ ರಾಜ ಸತ್ಯಾಗ ಅವುಗಳನ್ನು ಮಾಡುತ್ತಾ ಸಂಘ ಫಲಗಳನ್ನು ಬಿಟ್ಟರೆ ಅದರ ಫಲಗಳನ್ನು ಮತ್ತು ಅದರ ಒಟ್ಟಿಗೆ ಸಂ ಸಂಘವನ್ನು ಕೂಡ ಬಿಟ್ಟರೆ ಸಾತ್ವಿಕ ತ್ಯಾಗವಾಗ್ತದೆ ಸಾತ್ವಿಕನಾದವನು ಕೆಟ್ಟ ಕರ್ಮವನ್ನು ದ್ವೇಷಿಸದೆ ಒಳ್ಳೆಯದಕ್ಕೆ ಅಂಟಿಕೊಳ್ಳದೆ ಇರುತ್ತಾನೆ ಈ ಸಾತ್ವಿಕ ತ್ಯಾಗವನ್ನು ಮಾಡಿದವನು ಜ್ಞಾನವನ್ನು ಕ್ರಮಕ್ರಮವಾಗಿ ಹೊಂದುತ್ತಾನೆ ಅಂದರೆ ಲೋಕದಲ್ಲಿ ಇರತಕ್ಕಂಥದ್ದೇ ಹಾಗೆ ಅಂಥೇಳಿ ಅದನ್ನು ದ್ವೇಷ ಮಾಡೋದಿಲ್ಲ ಯಾಕೆ ಲೋಕದಲ್ಲಿ ಧರ್ಮ ಧರ್ಮ ಎರಡೂ ಇರ್ತದೆ ಏನು ಮಾಡಲಿಕ್ಕಾಗೋದಿಲ್ಲ ನಾವು ಸರಿಯಾಗಿರಬೇಕಷ್ಟೇ ವಿನಃ ಇನ್ನೊಬ್ಬರನ್ನು ಹೇಳ್ತಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನ್ನ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವೊ ಸಂತೈಸಿಕೊಳ್ಳಿ ಅಂಥೇಳಿ ಬಸವಣ್ಣವರು ಹೇಳಿದ್ದಾರೆ ಬಸವೇಶ್ವರರು ಸಾಕ್ಷಾತ್ ನಂದಿಯ ಯಾರು ಶಿವನ ವಾಹನವಾದ ನಂದಿಯ ಅವತಾರ ಅಂತೇಳಿ ಹೇಳ್ತಾರೆ ಹೀಗೆ ಅಂದರೆ ಅವರು ಕೂಡ ಏನು ಹೇಳಿದರೆ ಸಾತ್ವಿಕನಾದವನು ಕೆಟ್ಟ ಕರ್ಮವನ್ನು ದ್ವೇಷಿಸದೆ ಒಳ್ಳೆಯದೇ ಕಂಟಿಕೊಳ್ಳದೆ ಇರತಕ್ಕಂಥದ್ದು ಅಂದರೆ ಬೇರೆಯವರನ್ನು ನಾವು ನಮ್ಮಿಂದ ಆದಷ್ಟು ಲೋಕಹಿತಕಾರಕ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಯಾರನ್ನು ದ್ವೇಷ ಮಾಡದೆ ಹಾಗೆ ಯಾರನ್ನು ಕೂಡ ಅತಿಯಾಗಿ ಪ್ರೀತಿ ಮಾಡದೆ ರಾಗದ್ವೇಷಗಳನ್ನು ಬಿಟ್ಟು ಎಲ್ಲರನ್ನು ಸರ್ವಸಮವಾಗಿ ಎಲ್ಲರೊಳಗೂ ಭಗವಂತ ವಿಜ್ಞಾನದಲ್ಲಿ ತಿಳ್ಕೊಂಡು ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ನಿರ್ವಹಿಸಿದರೆ ಅದು ಸಾತ್ವಿಕತೆಯ ಈ ಸಾತ್ವಿಕ ತ್ಯಾಗವನ್ನು ಮಾಡಿದವನು ಅದನ್ನು ಸಾತ್ವಿಕ ತ್ಯಾಗ ಅಂತ ಹೇಳ್ತಾರೆ ಅವನು ಜ್ಞಾನವನ್ನು ಕ್ರಮಕ್ರಮವಾಗಿ ಹೊಂದುತ್ತಾನೆ ದೇಹಾಭಿಮಾನಿ ಆದವನಿಗೆ ಅಂದರೆ ದೇಹವೇ ತಾನು ದೇಹ ತನ್ನದು ಇತ್ಯಾದಿಯಾದ ಅಭಿಮಾನವುಳ್ಳವನಿಗೆ ಸಂಪೂರ್ಣವಾಗಿ ಕರ್ಮತ್ಯಾಗವನ್ನು ಮಾಡುವಂಥದ್ದು ಅಶಕ್ಯವಾದ್ದರಿಂದ ಸಾತ್ವಿಕ ತ್ಯಾಗಿಯೇ ನಿಜವಾದ ಅಂದರೆ ಮುಕ್ಷು ಮೋಕ್ಷಾಕಾಂಕ್ಷಿ ಆದರೆ ಆತ್ಮಜ್ಞಾನ ಇನ್ನೂ ಆಗಿಲ್ಲ ಅಂಥವರು ಅಂಥವರಿಗೆ ದೇಹಾಭಿಮಾನವನ್ನು ಬಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಂಪೂರ್ಣವಾಗಿ ನಾನು ನನ್ನದು ಎಂಬುದನ್ನು ಸಂಸಾರಿಯಾಗಿದ್ದೇವೆ ಆಗ ಅಂಥವರಿಗೆ ಕರ್ಮ ತ್ಯಾಗವನ್ನು ಮಾಡುವಂಥದ್ದು ಅಶಕ್ಯ ಎಲ್ಲ ಕರ್ಮವನ್ನು ಬಿಡಲಿಕ್ಕಾಗೋದಿಲ್ಲ ಹಾಗಾಗಿ ಸಾತ್ವಿಕ ತ್ಯಾಗವೇ ನಿಜವಾದ ತ್ಯಾಗ ತ್ಯಾಗ ಅಂತೇಳಿ ಆಗಿಬಿಡುತ್ತಂಥವರಿಗೆ ಯಾಕಂದರೆ ಅವನಿಗೆ ಜ್ಞಾನವು ಬಂದ ಬಳಿಕ ಪರಮಾರ್ಥ ಸನ್ಯಾಸವು ದೊರಕಿ ಅನಿಷ್ಟ ಇಷ್ಟ ಮಿಶ್ರ ಎಂಬ ಮೂರು ಬಗೆಯ ಕರ್ಮ ಫಲಗಳು ಒಂದಿಷ್ಟೂ ಅಂಟದೇ ಅನಿಷ್ಟವಾದ ಫಲಗಳು ಇಲ್ಲ ಅವನಿಗೆ ಇಷ್ಟ ಫಲಗಳು ಇಲ್ಲ ಮಿಶ್ರ ಫಲಗಳು ಇಲ್ಲ ಇನ್ನು ಹದಿಮೂರರಿಂದ ಹದಿನೇಳು ಶ್ಲೋಕಗಳು ಯಾವ ಕರ್ಮಕ್ಕಾದರೂ ಶರೀರ ಕರ್ತೃ ಕರಣ ಪ್ರಾಣ ವ್ಯಾಪಾರ ದೈವ ಇವು ಐದು ಕಾರಣವಾಗಿರ್ತವೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಯಾವ ಕರ್ಮಕ್ಕೂ ಕೂಡ ಕಾರಣಗಳು ಐದು ಇದೆ ಪ್ರತಿಯೊಂದು ಕರ್ಮಕ್ಕೂ ಕೂಡ ಯಾವುದಲ್ಲ ಒಂದು ಶರೀರ ಕಾರಣವಾಗಿರ್ತದೆ ಕರ್ಮ ಮಾಡಲಿಕ್ಕೆ ಇನ್ನೊಂದು ಕರ್ತೃ ಮಾಡುವವ ಇನ್ನೊಂದು ಕರಣ ಇಂದ್ರಿಯಗಳು ಅದು ಪಂಚ ಇಂದ್ರಿಯಗಳು ಅಂದರೆ ಪಂಚಜ್ಞಾನೇಂದ್ರಗಳಿರ್ಬೋದು ಪಂಚಕರ್ಮೇಂದ್ರಿಯಗಳಿರ್ಬೋದು ಇನ್ನೊಂದು ಪ್ರಾಣ ಪ್ರಾಣ ಇರಬೇಕನ್ನೋ ಪಂಚ ಪ್ರಾಣಗಳು ಯಾವುದೇ ಕರ್ಮ ಮಾಡಲಿಕ್ಕೆ ವ್ಯಾಪಾರ ಅಂದರೆ ವ್ಯವಹಾರ ವ್ಯಾಪಾರ ಅಂತೇಳಿದರೆ ಇವುಗಳೆಲ್ಲದರ ಒಂದು ಸಂಯೋಜನೆಯಿಂದ ಆಗತಕ್ಕಂತಹ ಏನು ಪ್ರವೃತ್ತಿ ನಡವಳಿಕೆ ಇದೆಯೋ ಅದು ಶರೀರ ಇರ್ಬೋದು ಕರ್ತೃ ಇರ್ಬೋದು ಇಂದ್ರಿಯಗಳಿರ್ಬೋದು ಪ್ರಾಣಗಳಿರ್ಬೋದು ಇವೆಲ್ಲ ಸೇರಿಕೊಂಡು ಸಂಯೋಜನೆಯಾಗಿ ಒಂದು ಯಾವುದೋ ಒಂದು ಕರ್ಮವನ್ನು ಮಾಡತಕ್ಕಂಥದ್ದು ಮಾಡಲಿಕ್ಕೆ ಕಾರಣವಾಗ್ತದೆ ಅಂಥೇಳಿ ಆ ವ್ಯಾಪಾರ ವ್ಯಾಪಾರ ವ್ಯವಹಾರ ಇವೆಲ್ಲ ಸೇರಿ ಮಾಡತಕ್ಕಂಥ ಒಂದು ಕರ್ಮ ಆಮೇಲೆ ದೈವ ಅಂದರೆ ದೇವರು ಇವು ಐದು ಕಾರಣವಾಗಿರುತ್ತದೆ ಯಾವ ಕರ್ಮಕ್ಕಾದರೂ ಕೂಡ ಹ್ಞೂ ದೈವ ಪ್ರೇರಣೆ ಆತ್ಮನು ಶುದ್ಧನಾಗಿ ಅಸಂಗನಾಗಿರುವುದರಿಂದ ಅವನಿಗೆ ಕರ್ಮದ ಸಂಬಂಧವಿರುವುದೇ ಇಲ್ಲ ಅಜ್ಞನು ಇದನ್ನು ಅರಿಯನು ಅಜ್ಞಾನಿಯು ಆದರೆ ಅಹಂಕಾರವನ್ನು ಮೀರಿದ ಜ್ಞಾನಿಯು ಇದನ್ನು ತಿಳಿದಿರುವ ಅವನು ವ್ಯವಹಾರ ದೃಷ್ಟಿಯಿಂದ ಯಾವ ಕರ್ಮವನ್ನು ಮಾಡಿದರೂ ಅವನಿಗೆ ಲೇಪವಾಗುವುದಿಲ್ಲ ಅಹಂಕಾರವಿಲ್ಲದಂತಹ ಜ್ಞಾನಿ ಅವನಿದ್ದಾನೆ ನಾನು ಮಾಡಿದ್ದು ನನ್ನದು ಎಂಬತಕ್ಕಂತಹ ಭಾವನೆ ಇಲ್ಲದವನು ಅವನು ವ್ಯವಹಾರ ದೃಷ್ಟಿಯಿಂದ ಯಾವ ಕರ್ಮವನ್ನು ಮಾಡ್ತಾ ಇದ್ದರೂ ಕೂಡ ಅವನಿಗೆ ಅದರಲ್ಲಿ ಲೇಪ ಇಲ್ಲ ಕರ್ಮ ಅಂಟಿಕೊಳ್ಳುವುದಿಲ್ಲ ಆದ್ದರಿಂದಲೇ ಅವನಿಗೆ ಕರ್ಮ ಬಂದ ಇರುವುದಿಲ್ಲ ಹದಿನೆಂಟರಿಂದ ನಲವತ್ತು ಶ್ಲೋಕಗಳವರೆಗೆ ಕರ್ಮಕ್ಕೆ ಜ್ಞಾತೃ ಜ್ಞಾನ ಕರ್ತೃ ಕರ್ಮ ಕರ್ಣ ಎಂಬ ತ್ರಿಪುಟಿಯ ಅರಿವು ಅವಶ್ಯ ಕರ್ಮ ಮಾಡುವಾಗ ಜ್ಞಾತೃ ಜ್ಞೇಯ ಜ್ಞಾನ ಜ್ಞಾತೃ ಅಂದರೆ ತಿಳಿಯುವವನು ಜ್ಞೇಯ ಅಂದರೆ ತಿಳಿಯಲ್ಪಡಬೇಕಾದ ವಸ್ತು ಜ್ಞಾನ ಅಂದರೆ ತಿಳಿಯುವಿಕೆ ಅಥವಾ ತಿಳುವಳಿಕೆ ಇನ್ನು ಕರ್ತೃ ಅಂದರೆ ಮಾಡುವವ ಕರ್ಮ ಅಂದರೆ ಮಾಡುವ ಕೆಲಸ ಕರ್ಣ ಅಂದರೆ ಮಾಡುವಿಕೆ ಕರ್ಣ ಹೀಗೆ ಜ್ಞಾನವಾಗಲಿ ಕರ್ತೃವಾಗಲಿ ಕರ್ಮವಾಗಲಿ ತ್ರಿಗುಣಾತ್ಮಕವಾಗಿರುವುದರಿಂದ ವಿವೇಕಿಯಾದವನು ಸಾತ್ವಿಕ ಜ್ಞಾನವನ್ನು ಪಡೆದು ಸಾತ್ವಿಕ ಕರ್ತೃವಾಗಿ ಸಾತ್ವಿಕ ಕರ್ಮವನ್ನೇ ಮಾಡಬೇಕು ಎಲ್ಲೆಲ್ಲಿಯೂ ಒಬ್ಬ ಪರಮೇಶ್ವರನೇ ಯಾವ ವಿಭಾಗವೂ ಇಲ್ಲದೆ ಇರುವನೆಂಬುದು ಸಾತ್ವಿಕ ಜ್ಞಾನ ಸಾತ್ವಿಕ ಜ್ಞಾನ ಯಾವುದು ಎಲ್ಲೆಲ್ಲಿಯೂ ಒಬ್ಬ ಪರಮೇಶ್ವರನೇ ಯಾವ ವಿಭಾಗವೂ ಇಲ್ಲದೆ ಎಲ್ಲರೊಳಗೂ ಒಬ್ಬನೇ ಆಗಿರತಕ್ಕಂಥದ್ದು ಅದು ಸಾತ್ವಿಕ ಅದನ್ನು ಆ ರೀತಿಯಾಗಿ ತಿಳ್ಕೊಂಡ್ರೆ ಅದು ಸಾತ್ವಿಕ ಜ್ಞಾನವಾಗ್ತದೆ ಸಂಘವಿಲ್ಲದೆ ಫಲಾಸಕ್ತಿ ಇಲ್ಲದೆ ರಾಗದ್ವೇಷಗಳಿಲ್ಲದೆ ಮಾಡತಕ್ಕಂಥದ್ದು ಸಾತ್ವಿಕ ಕರ್ಮವಾಗ್ತದೆ ಸಾತ್ವಿಕ ಜ್ಞಾನ ಸಾತ್ವಿಕ ಕರ್ಮ ಸಂಘವಿಲ್ಲದೆ ಅಹಂಕಾರವಿಲ್ಲದೆ ಧೃತಿಯ ಉತ್ಸಾಹಗಳಿಂದ ಧೈರ್ಯ ಉತ್ಸಾಹಗಳಿಂದ ಕೂಡಿರುವವನು ಸಾತ್ವಿಕ ಕರ್ತೃವೆನಿಸ್ತಾನೆ ಇದರಂತೆ ಬುದ್ಧಿ ಧೃತಿ ಇವುಗಳು ಸಾತ್ವಿಕವಾಗಿರಬೇಕು ತಾನು ಬಯಸುವ ಸುಖವೂ ಸಾತ್ವಿಕವಾಗಿರಬೇಕು ಪ್ರವೃತ್ತಿ ನಿವೃತ್ತಿಗಳು ಅಂದರೆ ತೊಡಗಿರುವಂಥದ್ದು ಬಿಟ್ಟು ಬಿಡುವಂಥದ್ದು ಇವೆರಡೂ ಕೂಡ ಆಮೇಲೆ ಕಾರ್ಯ ಅಕಾರ್ಯಗಳು ಮಾಡುವಂಥದ್ದು ಮಾಡದೇ ಇರತಕ್ಕಂಥದ್ದು ಭಯ ಅಭಯಗಳು ಇವನ್ನ ವಿಂಗಡಿಸಿ ಅರಿಯಬಲ್ಲ ಬುದ್ಧಿಯು ಸಾತ್ವಿಕ ಅದೇ ವಿವೇಕ ಅಂತ ಹೇಳ್ತಕ್ಕಂಥ ಸದಸದ್ ವಿವೇಕ ಮನಃ ಪ್ರಾಣೇಂದ್ರಿಯಗಳ ವ್ಯಾಪಾರವನ್ನು ತಪ್ಪದೇ ಯೋಗದಿಂದ ಹಿಡಿದದಲ್ಲಿಟ್ಟುಕೊಂಡಿರುವ ಧೃತಿಯು ಸಾತ್ವಿಕ ಮೊದಮೊದಲು ದುಃಖವಾಗಿ ತೋರಿ ಕಷ್ಟವಾಗ್ತದೆ ದುಃಖವಾಗ್ತದೆ ಕೊನೆಗೆ ಆನಂದವಾಗಿ ನಿಲ್ಲುವ ಅಭ್ಯಾಸದಿಂದಲೇ ದೊರಕುವ ಮನಃ ಪ್ರಸನ್ನತೆಯ ಸುಖವೇ ಸಾತ್ವಿಕ ಅಂತೂ ಮನುಷ್ಯನು ತನ್ನ ಶರೀರ ಕರಣ ಹೊರಗಿನ ವಿಷಯ ಇವೆಲ್ಲವೂ ತ್ರಿಗುಣಾತ್ಮಕವಾಗಿರುವ ಎಂದು ತ್ರಿಗುಣಗಳಲ್ಲಿ ಅಡಕವವಾಗದ್ದೇ ಈ ಲೋಕದಲ್ಲಿ ಇಲ್ಲ ಎಲ್ಲವೂ ತ್ರಿಗುಣಗಳಲ್ಲೇ ಅಡಕವಾಗಿದೆ ಸತ್ವರಜತಮ ಅಂಥೇಳಿ ನಂಬಿ ಸಾತ್ವಿಕವಾದದ್ದನ್ನೇ ಅವಲಂಬಿಸುವುದಕ್ಕೆ ಹವಣಿಸುತ್ತಾ ಇರಬೇಕು ಅದರಲ್ಲಿ ಶ್ರೇಷ್ಠವಾದದ್ದು ಸಾತ್ವಿಕ ಅದನ್ನೇ ಅನುಸರಿಸಲಿಕ್ಕೆ ಪ್ರಯತ್ನಿಸ್ತಾ ಇರಬೇಕು ಸದಾ ನಲವತ್ತೊಂದರಿಂದ ನಲವತ್ತೆಂಟು ಶ್ಲೋಕಗಳು ಶಾಸ್ತ್ರದಲ್ಲಿ ಸಾತ್ವಿಕ ಕರ್ಮಗಳನ್ನು ಚಾತುರ್ವರ್ಣ ವಿಭಾಗದಿಂದ ತಿಳಿಸಿಕೊಟ್ಟಿರ್ತದೆ ನಾಲ್ಕು ವರ್ಣ ವಿಭಾಗದಿಂದ ಕೊಳ ತಿಳಿಸಿಕೊಟ್ಟಿರ್ತದೆ ಶಾಸ್ತ್ರದಲ್ಲಿ ಸಾತ್ವಿಕ ಕರ್ಮಗಳನ್ನು ಶಮಧಮಾದಿಗಳು ಬ್ರಾಹ್ಮಣನಿಗೂ ಶಮ ದಮ ಅಂದರೆ ಮನಸ್ಸಿನ ನಿಯಂತ್ರಣ ಮತ್ತು ಇಂದ್ರಿಯ ನಿಯಂತ್ರಣ ಶೌರ್ಯ ಆದಿಗಳು ಕೃಷಿ ಗೋರಕ್ಷಣೆ ಇತ್ಯಾದಿಗಳು ವೈಶ್ಯನಿಗೂ ವ್ಯಾಪಾರ ಇತ್ಯಾದಿಗಳು ಪರಿಚರ್ಯು ಅಂದರೆ ಸೇವಾ ಕರ್ಮ ಇದು ಶೂದ್ರನಿಗೂ ಗುಣಕರ್ಮಗಳಿಗೆ ಶಾಸ್ತ್ರದಲ್ಲಿ ಉಕ್ತವಾಗಿವೆ ಅವರವರ ಗುಣ ಮತ್ತು ಕರ್ಮಗಳಿಗೆ ತಕ್ಕಂತೆ ಶಾಸ್ತ್ರದಲ್ಲಿ ಉಕ್ತವಾಗಿವೆ ಹುಟ್ಟಿನಿಂದ ಅಂತ ಹೇಳಲಿಲ್ಲ ಅವರವರ ಗುಣ ಮತ್ತು ಕರ್ಮಗಳಿಗೆ ಅವರು ಶ್ರಮಧಮಾದಿಗಳಿಂದ ಕೂಡಿದರೆ ಬ್ರಾಹ್ಮಣರು ಇಂದಿ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಇದ್ದರೆ ಅವರಿಗೆ ಕ್ಷತ್ರಿಯರು ಕೃಷಿ ಗೋರಕ್ಷ ಮತ್ತೆ ವಾಣಿಜ್ಯ ವ್ಯಾಪಾರ ಇತ್ಯಾದಿಗಳನ್ನು ಯಾರು ಮಾಡ್ತಾರೋ ಅವರು ವೈಶ್ಯರು ಇನ್ನು ಪರಿಚರ್ಯ ಸೇವಾ ವೃತ್ತಿಯನ್ನು ಯಾರು ಮಾಡ್ತಾರೋ ಅವರು ಶೂದ್ರರು ಅಂಥೇಳಿ ಅವರ ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಚಾತುರ್ವರ್ಣ್ಯಂ ಮಯ ಅಸೃಷ್ಟಂ ಗುಣಕರ್ಮ ವಿಭಾಗಶಃ ಸರ್ವವ್ಯಾಪಕನೂ ಸರ್ವ ಪ್ರವೃತ್ತಿಕಾರಣನೂ ಆಗಿರುವ ಪರಮೇಶ್ವರನ ಅರ್ಚನೆ ಎಂಬ ಭಾವದಿಂದ ತಮ್ಮ ತಮ್ಮ ಕರ್ಮಗಳನ್ನು ಮಾಡುವವರಿಗೆ ಎಲ್ಲವೂ ಭಗವಂತನ ಸೇವೆ ಎನ್ನುವ ಭಾವದಿಂದ ಕೆಲಸಗಳು ತಮ್ಮ ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡತಕ್ಕಂಥವರಿಗೆ ಸಿದ್ಧಿಯುಂಟಾಗ್ತದೆ ಆದ್ದರಿಂದ ಮುಮೋಕ್ಷವಾದವನು ಅಂದರೆ ಮೋಕ್ಷವನ್ನು ಬಯಸ್ತಕ್ಕಂಥವನು ದುಷ್ಫಲಪ್ರದವಾದ ಕೆಟ್ಟ ಫಲವನ್ನು ಕೊಡತಕ್ಕಂತಹ ಪರಧರ್ಮಕ್ಕೆ ಕೈ ಹಾಕದೆ ಇತರರ ಧರ್ಮ ಏನಿದೆ ಅದು ಕೆಟ್ಟ ಫಲವನ್ನು ಕೊಡತಕ್ಕಂಥ ಅದಕ್ಕೆ ಕೈ ಹಾಕದೆ ಸ್ವಕರ್ಮವನ್ನು ತನ್ನ ಕರ್ತವ್ಯ ಕರ್ಮ ಏನಿದೆ ಅದನ್ನು ಬಿಡದೆ ಈ ರೀತಿಯಲ್ಲಿ ಮಾಡಬೇಕು ಸ್ವಕರ್ಮೇ ನಿಧನಂ ಶ್ರೇಯ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವಹ ಭಯವನ್ನು ಉಂಟು ಮಾಡುವಂತಕ್ಕಂಥದ್ದು ಇತರರ ಧರ್ಮ ಧರ್ಮ ಅಂದರೆ ಇಲ್ಲಿ ಏನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂತಕ್ಕಂಥದ್ದು ಒಂದು ಅದೊಂದೇ ಅಲ್ಲ ಅವರವರ ಕರ್ತವ್ಯ ಏನಿದೆ ಅದು ಅದು ಸ್ವಧರ್ಮ ನಲವತ್ತೊಂಬತ್ತರಿಂದ ಐವತ್ತೈದು ಶ್ಲೋಕಗಳು ಕರ್ಮದಿಂದ ಆಗುವ ಸಿದ್ಧಿಯು ಚಿತ್ತಶುದ್ಧಿ ಕರ್ಮದಿಂದ ಸಾತ್ವಿಕ ಕರ್ಮದಿಂದ ಏನಾಗ್ತದೆ ಚಿತ್ತಶುದ್ಧಿ ಆಗ್ತದೆ ಮನಸ್ಸು ಶುದ್ಧಿ ಆಗ್ತದೆ ಆ ಚಿತ್ತ ಶುದ್ಧಿಯಿಂದ ನೈಷ್ಕರ್ಮ್ಯವೆಂಬ ಪರಮ ಸಿದ್ಧಿಯು ಸನ್ಯಾಸದ ಮೂಲಕ ದೊರಕ್ತದೆ ಅಂದರೆ ಫಲದ ಬಿಟ್ಟು ಮಾಡಿದಾಗ ನೈಷ್ಕರ್ಮ್ಯ ಸಿದ್ಧಿ ಆಗ್ತದೆ ಕರ್ಮ ಮಾಡಿದರೂ ಮಾಡಿದ ಹಾಗೆ ಇರುವುದಿಲ್ಲ ಯಾಕಂದರೆ ಫಲವನ್ನು ಬಯಸಿ ಮಾಡಿದ್ದಲ್ಲ ಕೇವಲ ಕರ್ತವ್ಯ ದೃಷ್ಟಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾನೆ ಆಸಕ್ತನಾಗಿ ಆಸಕ್ತಿಯಿಂದ ಅಲ್ಲ ಅದರ ಫಲದ ಆಸಕ್ತಿ ಇದ್ದಲ್ಲ ಮಾಡಿದ್ದು ಅನಾಸಕ್ತ ಯೋಗ ಅನಾಸಕ್ತಿ ಯೋಗ ಅಂತ ಹೇಳ್ತಾರೆ ಗಾಂಧೀಜಿಯವರು ಅದನ್ನೇ ಕರ್ಮದ ಸಿದ್ಧಿಯನ್ನು ಪಡೆದುಕೊಂಡವನು ಧೃತಿಯಿಂದ ಮನಸ್ಸನ್ನು ಬಿಗಿಹಿಡಿದುಕೊಂಡು ಹೊರಗಿನ ವಿಷಯಗಳಿಂದ ಮನಸ್ಸನ್ನು ಹಿಂದೆ ಕೆಳದುಕೊಂಡು ರಾಗದ್ವೇಷಗಳು ಇಲ್ಲದವನಾಗಿ ಯಾವುದರ ಬಗ್ಗೆಯೂ ಕೂಡ ಪ್ರೀತಿಯಾಗಲಿ ದ್ವೇಷವಾಗಲಿ ಇಲ್ಲದವನಾಗಿ ಆಹಾರ ವಿಹಾರಗಳಲ್ಲಿ ಯುಕ್ತನಾಗಿ ಅಂದರೆ ಆಹಾರ ಮತ್ತು ವಿಹಾರಗಳಲ್ಲಿ ಒಂದು ಲಿಮಿಟೇಷನನ್ನು ಇಟ್ಟುಕೊಂಡು ಯುಕ್ತನಾಗಿ ಯೋಗ ಅಂದರೆ ನಿಯಂತ್ರಣವಿದ್ದುಕೊಂಡು ಮಿತಿ ಇದ್ದುಕೊಂಡು ಏಕಾಂತದಲ್ಲಿ ಯಾವಾಗಲೂ ಧ್ಯಾನ ಯೋಗಪರನಾಗಿದ್ದುಕೊಂಡು ಅಹಂಕಾರ ಮಮಕಾರವಿಲ್ಲದವನಾಗಿ ನಾನು ನನ್ನದೆಂಬ ಭಾವ ಇಲ್ಲದವನಾಗಿ ಬ್ರಹ್ಮ ಸ್ವರೂಪವನ್ನೇ ಪಡೆಯುವುದಕ್ಕೆ ಅರ್ಹನಾಗ್ತಾನೆ ಬ್ರಹ್ಮ ಪ್ರಾಪ್ತಿಯನ್ನು ಪಡೆದುಕೊಂಡವನಿಗೆ ಮನಸ್ಸು ಪ್ರಸನ್ನವಾಗ್ತದೆ ಶೋಕವು ಕಾಮವೂ ತೊಲಗ್ತದೆ ದುಃಖ ಮತ್ತು ಕಾಮನೆಗಳು ತೊಲಗ್ತ ಆಸೆಗಳು ಸರ್ವಭೂತಗಳಲ್ಲಿಯೂ ಸಮಬುದ್ದಿ ಪರಮಾತ್ಮನ ಪರಮ ಭಕ್ತಿಯು ಲಭಿಸ್ತದೆ ಅವರಿಗೆ ಇದಕ್ಕೆ ಜ್ಞಾನ ನಿಷ್ಠೆ ಹೆಸರು ಈ ಪರಮಭಕ್ತನಿಗೆ ಪರಮಾತ್ಮನ ಸ್ವರೂಪವೂ ಮಹಿಮೆಯೂ ತಿಳಿಯಬರುತ್ತದೆ ಅವನು ಪರಮಾತ್ಮನಲ್ಲಿಯೇ ಸೇರಿಬಿಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಬೇಕು ತಿಳಿಯಬೇಕು ಇನ್ನು ಐವತ್ತಾರರಿಂದ ಅರುವತ್ತೆರಡು ಶ್ಲೋಕಗಳು ಎಂಥ ದುರಾಚಾರಿಯಾಗಿದ್ದರೂ ಭಗವಂತನ ಆಶ್ರಯದಿಂದ ಸದ್ಗತಿಯನ್ನು ಪಡೆಯುತ್ತಾನೆ ಆದ್ದರಿಂದ ಸರ್ವಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ಮನ್ಮನಾಭವ ಮದ್ಭಕ್ತೋ ಮಾಂ ನಮಸ್ಕುರು ಮಾಮ ವೈಶ್ಯಸಿ ಕೌಂತ್ಯ ಹೇಳಿದ್ದಾನೆ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೈಕಂ ಶರಣಂ ವ್ರಜ ಅಹನ್ ಆ ಸರ್ವರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಾಶು ಚ ಎಲ್ಲ ಕರ್ಮಗಳನ್ನು ಬಿಟ್ಟು ಅಂದರೆ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬರನ್ನೇ ಶರಣ ಭಗವಂತನನ್ನು ಶರಣುವಂದು ನಾನೇ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತೀನಿ ಯೋಗಕ್ಷೇಮಂ ಮಹಾಮ್ಯಹಂ ಇದರಿಂದ ಎಲ್ಲ ಬಗೆಯ ಕಷ್ಟಗಳನ್ನು ದಾಟುತ್ತೀಯಾ ಹಾಗಲ್ಲದೆ ನನ್ನ ಮಾತನ್ನು ಕೇಳದೆ ಹೋಗಿವೆಯಾದರೆ ಹಾಳಾಗಿ ಹೋಗ್ತೀಯಾ ನೀನು ಕರ್ಮವನ್ನು ಮಾಡುವುದಿಲ್ಲವೆಂದರೂ ಕ್ಷತ್ರಿಯ ಪ್ರಕೃತಿಯು ಮಾಡಿಸಿಯೇ ತೀರುತ್ತದೆ ಇದು ಸರ್ವರ ಹೃದಯದಲ್ಲಿಯೂ ಇರುವ ಈಶ್ವರನ ಮಾಯಾವಿಲಾಸ ಆದ್ದರಿಂದ ಸರ್ವಭಾವದಿಂದಲೂ ಅವನನ್ನೇ ಶರಣು ಹೊಂದು ಆಗ ಅವನ ಅನುಗ್ರಹದಿಂದ ಶಾಂತಿಯನ್ನು ನಿತ್ಯ ಪದವನ್ನು ಪಡೆದುಕೊಳ್ತೀಯಾ ಅರುವತ್ತ ಮೂರರಿಂದ ಅರುವತ್ತಾರು ಶ್ಲೋಕಗಳು ಈಗೋ ನಿನಗೆ ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳಿದ್ದೇನೆ ಅದನ್ನು ಆಲೋಚಿಸಿ ನಿನಗೆ ಹೇಗೆ ತೋರ್ತದೆಯೋ ಹಾಗೆ ಮಾಡು ವಿಮರ್ಶೆಯೇತದ ವಿಮರ್ಶ್ಯ ಕುರು ವಿಮರ್ಶಿಸಿ ಹ್ಞೂ ನಿನಗೆ ಯಾವುದು ಸರಿಯಿಂದ ತೋರ್ತದೋ ಅದನ್ನು ಮಾಡು ಹೀಗೆ ಮಾಡು ಅಂತ ಹೇಳಿಲ್ಲ ಅವನು ಹ್ಞೂ ನಾನು ಹೇಳಿದ್ದೇನೆ ಮಾಡು ಅಂತೇಳಿ ವಿಮರ್ಶೆ ಮಾಡು ನಿನಗೆ ಸರಿಯಿಂದ ತೋರಿದ್ದನ್ನು ಮಾಡು ಅಂತೇಳಿ ಹೇಳಿದ್ದಾನೆ ಬುದ್ಧನು ಅದನ್ನು ಹೇಳಿದ್ದು ವಿಮರ್ಶಿಸಿ ಮಾಡು ಅಂತೇಳಿ ಪ್ರಶ್ನಿಸುವಂತೇಳಿ ಪ್ರತಿಯೊಂದನ್ನು ಯಾಕೆಂದರೆ ಇನ್ನೊಬ್ಬರು ಹೇಳಿದ್ದಾರೆ ಏಷ ಆದೇಶ ಏಷ ಉಪದೇಶ ಅಂಥೇಳಿ ಅಲ್ಲ ಇದು ನೀನು ವಿಮರ್ಶೆ ಮಾಡು ಯಥಾರ್ಥವನ್ನು ತಿಳಿ ನಿನ್ನ ಆತ್ಮತೃಪ್ತಿಗೆ ಆತ್ಮತುಷ್ಟಿಗೆ ಸರಿಯಾಗಿ ಮಾಡು ನಾನು ಹೇಳಿದ್ದರಲ್ಲಿ ಪರಮರಹಸ್ಯವನ್ನು ಮತ್ತೂಮ್ಮೆ ಹೇಳ್ತೇನೆ ಕೇಳು ನಿನಗೆ ಇದರಿಂದ ಯಾವಾಗಲೂ ನನ್ನಲ್ಲಿಯೇ ಚಿತ್ತ ಬಿಟ್ಟು ನನ್ನ ಕರ್ಮವನ್ನೇ ಮಾಡುತ್ತಾ ನನ್ನ ಭಕ್ತನಾಗಿದ್ದು ಇದರಿಂದ ನಿನಗೆ ನನ್ನ ಪ್ರಾಪ್ತಿಯಾಗುವುದು ಅಂತೇಳಿ ಆಳನೆ ಮಾಡಿ ಹೇಳ್ತೇನೆ ಪ್ರಮಾಣ ಮಾಡಿ ಹೇಳ್ತೇನೆ ಸರ್ವಕರ್ಮಗಳನ್ನು ಸನ್ಯಾಸ ಮಾಡಿ ನನ್ನೊಬ್ಬನನ್ನೇ ಶರಣು ಹೊಂದು ನಾನು ನಿನ್ನನ್ನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಮಾಡಿಸ್ತೇನೆ ಶೋಕಿಸಬೇಡ ದುಃಖಿಸಬೇಡ ಅರುವತ್ತೇಳನೇ ಶ್ಲೋಕ ಅರ್ಜುನ ಈ ಶಾಸ್ತ್ರವನ್ನು ತಪಸ್ಸು ಮಾಡದವನಿಗಾಗಲಿ ಭಕ್ತನಲ್ಲದವನಿಗಾಗಲಿ ಗುರು ಸೇವೆಯನ್ನು ಮಾಡದಿರುವವನಿಗಾಗಲಿ ಹೇಳದಿರು ಹೇಳಬೇಡ ನನ್ನನ್ನು ಕಂಡರೆ ಅಸೂಯೆ ತೋರಿಸುವನಿಗಂತೂ ಹೇಳಲೇ ಬೇಡ ಅರುವತ್ತೆಂಟರಿಂದ ಎಪ್ಪತ್ತೊಂದು ಶ್ಲೋಕಗಳು ಯಾವನ ಈ ಪರಮರಹಸ್ಯವನ್ನು ನನ್ನ ಭಕ್ತರಿಗೆ ತಿಳಿಸ್ತಾನೋ ಅವನು ನನ್ನಲ್ಲಿ ಪರಭಕ್ತಿಯನ್ನು ಕ ಮಾಡಿದವನಾಗಿರ್ತಾನೆ ನನ್ನನ್ನೇ ನಿಶ್ಚಯವಾಗಿ ಪಡೀತಾನೆ ಅಂಥವನಿಗಿಂತ ನನಗೆ ಪ್ರಿಯನಾದವನು ಯಾರು ಇರುವುದೇ ಇಲ್ಲ ಈ ಪುಣ್ಯಕರವಾದ ಸಂವಾದವನ್ನು ಯಾವನು ಓದುತ್ತಾನೋ ಅವನು ಜ್ಞಾನಯಜ್ಞದಿಂದ ನನ್ನನ್ನು ಪೂಜಿಸಿದವನಾಗ್ತಾನೆ ಯಜ್ಞಗಳಲ್ಲಿ ಒಂದು ಜ್ಞಾನಯಜ್ಞ ಅದರಿಂದ ಪೂಜಿಸಿದವನಾಗ್ತಾನೆ ಇದನ್ನು ಓದಿದವನು ಯಾವನು ನನ್ನಲ್ಲಿ ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಈ ಸಂವಾದವನ್ನು ಕೇಳುತ್ತಾನೋ ಅವನು ಕೂಡ ಮುಕ್ತನಾಗಿ ಶುಭ ಲೋಕಗಳನ್ನು ಪಡೆಯುತ್ತಾನೆ ಎಪ್ಪತ್ತೆರಡರಿಂದ ಎಪ್ಪತ್ತ ಶ್ಲೋಕ ಅರ್ಜುನನೇ ಇದನ್ನೆಲ್ಲ ಚಿತ್ತವಿಟ್ಟು ಕೇಳಿದೆಯಾ ಅಜ್ಞಾನದ ಮಬ್ಬು ಹರಿಯುತ್ತೆ ಅಂಥೇಳಿ ಭಗವಂತ ಕೊನೆಯಲ್ಲಿ ಕೇಳಿದ್ದಕ್ಕೆ ಅರ್ಜುನ ಹೇಳ್ತಾನೆ ಅಚ್ಚುತನೇ ನಿನ್ನ ಅನುಗ್ರಹದಿಂದ ಮೋಹವು ತೊಲಗಿತು ನನಗೆ ಯಾವ ಸಂದೇಹವೂ ಈಗ ಇಲ್ಲ ಇನ್ನೂ ನಿನ್ನ ಮಾತಿನಂತೆ ನಡೆಯುತ್ತೇನೆ ಅಂತೇಳಿ ಹೇಳ್ತಾನೆ ಸಂಪೂರ್ಣ ಶರಣಾಗತಿನ ಹೊಂದಿದ್ದಾನೆ ಎಪ್ಪತ್ತ ನಾಲ್ಕರಿಂದ ಎಪ್ಪತ್ತೆಂಟು ಶ್ಲೋಕಗಳು ಇಷ್ಟನ್ನು ಧೃತರಾಷ್ಟ್ರನಿಗೆ ತಿಳಿಸಿದ ಬಳಿಕ ಸಂಜೆಯನ್ನು ಇದು ಧೃತರಾಷ್ಟ್ರನಿಗೆ ಸಂಜೆಯ ಹೇಳಿತು ಇಷ್ಟೊತ್ತು ಹೀಗೆ ನಡೆಯಿತು ಅಂತೇಳಿ ಎಲ್ಲಿ ಕುರುಕ್ಷೇತ್ರದಲ್ಲಿ ಸಂಜೆಯನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದ ವ್ಯಾಸ ಆ ದೃಷ್ಟಿಯಿಂದ ನೋಡಿ ಕುರುಕ್ಷೇತ್ರದಲ್ಲಿ ನಡೆದದ್ದನ್ನು ಯಥಾವತ್ತಾಗಿ ಹೇಳಿದ್ದಾನೆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರಕ್ಕೆ ಹುಟ್ಟಗುರುಡ ಧೃತರಾಷ್ಟ್ರನೇ ಕೌರವನ ತಂದೆ ದುರ್ಯೋಧನ ತಂದೆ ಶ್ರೀಕೃಷ್ಣನಿಗೂ ಅರ್ಜುನನಿಗೂ ನಡೆದ ಈ ಅದ್ಭುತವಾದ ಸಂವಾದವನ್ನು ವ್ಯಾಸರ ಅನುಗ್ರಹದಿಂದ ನಾನು ಕೇಳಿದೆ ಅದನ್ನು ಆ ಭಗವಂತನ ಅದ್ಭುತವಾದ ವಿಶ್ವರೂಪವನ್ನು ನೆನೆಸಿಕೊಂಡರೆ ನನಗೆ ಅಡಿಗಡಿಗೆಯೂ ರೋಮಾಂಚನವಾಗ್ತದೆ ಎಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನಿರುವನು ಎಲ್ಲಿ ಧನುರ್ಧರನಾದ ಪಾರ್ಥನಿರುವನು ಅಲ್ಲಿ ಸಿರಿಯು ಸಂಪತ್ತು ಗೆಲುವು ವಿಜಯವು ಏಳಿಗೆಯು ಅಭಿವೃದ್ಧಿಯು ಉತ್ತಮವಾದ ರಾಜನೀತಿಯು ನೆಲೆಸಿರುತ್ತದೆ ಅಂತೇಳಿ ನನ್ನ ಅಭಿಪ್ರಾಯ ಅಂತೇಳಿ ಸಂಜೆಯ ಕೊನೆಗೆ ಹೇಳ್ತಾನೆ ಯತ್ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಅಂಥೇಳಿ ಕೊನೆಯದಾಗಿ ಹೇಳ್ತೇನೆ ಅಲ್ಲಿಯೇ ಭಗವದ್ಗೀತೆ ಹದಿನೆಂಟು ಅಧ್ಯಾಯ ಕೂಡ ಮುಗೀತದೆ ಮಹಾಭಾರತದ ಒಳಗಡೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಇನ್ನು ನಾಳೆ ದಿವಸ ನಾವು ಭಗವದ್ಗೀತೆಯ ಪ್ರಧಾನ ಉಪದೇಶಗಳು ಇದನ್ನು ನೋಡಿ ಮತ್ತೆ ಮುಂದೆ ಹೋಗೋಣ ಹರೇ ರಾಮ ಶ್ರೀಸಚ್ಚಿಂದರ್ಪಿತಮಸ್ತು ಶ್ರೀಕೃಷ್ಣಾರ್ಪಿತಮಸ್ತು ಓಂ ತತ್ಸತ್